ಸ್ಥಾಪಕಾಯ ಚ ಧರ್ಮಸ್ ಸರ್ವಧರ್ಮಸ್ವರೂಪಿಣಿ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ ಭಕ್ತಿಯಲ್ಲಿ ಹಲವಾರು ಬಗೆಯ ಭಕ್ತಿಯನ್ನು ಆಚರಿಸ್ತಾರೆ ಮನುಷ್ಯರಲ್ಲೆಲ್ಲರಲ್ಲೂ ಕೂಡ ಸಮಾನ ಲಕ್ಷಣಗಳಿವೆ ಉದೆಗೆ ಎಲ್ಲರಿಗೂ ಎರಡು ಕಣ್ಣುಗಳಿರ್ತವೆ ಎರಡು ಕಿವಿಗಳಿರ್ತವೆ ಎರಡು ಕಾಲು ಎರಡು ಕೈ ಇತ್ಯಾದಿ ಎಲ್ಲ ಸಮಾನ ಅಂಶಗಳು ಎಲ್ಲರಲ್ಲೂ ಕಂಡುಬರ್ತವೆ ಕೆಲವರಲ್ಲಿ ಒಂದು ಕೈ ಇದ್ದರೆ ಒಂದು ಕಾಲಿದ್ರೆ ಅಥವಾ ಒಂದು ಕಣ್ಣಿದ್ರೆ ಅದಕ್ಕೆ ಅಪವಾದ ಅಂತ ಹೆಸರು ಸಾಮಾನ್ಯವಾಗಿ ಹಾಗೆ ಇರುವುದಿಲ್ಲ ಎಲ್ಲೋ ಇರ್ತವೆ ಅದು ಸಾಮಾನ್ಯ ಹೀಗೆ ಅಂತ ಇರ್ತದೆ ಆದರೆ ಎಷ್ಟು ಸಮಾನಾಂಶಗಳಿರ್ತವೆಯೋ ಅಷ್ಟಷ್ಟು ಮನುಷ್ಯರಲ್ಲಿ ವಿಶಿಷ್ಟವಾದಂಥ ಕೆಲವು ಲಕ್ಷಣಗಳು ಇರ್ತವೆ ನೀವು ಎಲ್ಲಾದರೂ ಸರ್ಕಾರದ ದಾಖಲೆ ಕೊಡಬೇಕಾದಾಗ ಹೆಬೆಟ್ ಹೊತ್ತು ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ವಿದ್ಯಾಭ್ಯಾಸ ಇಲ್ಲದ ವ್ಯಕ್ತಿಗಳಲ್ಲಿ ಹೆಚ್ಚಾಗಿ ಹೆಬ್ಬೆಟ್ ಒತ್ತುವುದಕ್ಕೆ ಹೇಳ್ತಿದ್ರು ಹೆಬೆಟ್ ಒತ್ತುತ್ತಾನೆ ಅಂತಂದರೆ ಅಕ್ಷರಾಭ್ಯಾಸ ಇಲ್ಲ ಅಂತ ಅರ್ಥ ಅಷ್ಟರ ಮಟ್ಟಿಗೆ ಇರುತ್ತಿತ್ತು ಆದರೆ ಇತ್ತೀಚೆಗೆ ಮತ್ತೆ ಆ ಹೆಬೆಟ್ಟು ಚಾಲ್ತಿಗೆ ಬಂದಿದೆ ಆಧಾರ ಕಾರ್ಡ್ ಮಾಡಬೇಕಾದ್ರೆ ಹೆಬೆಟ್ಟನ್ನೆಲ್ಲ ಒತ್ತಿ ಮಾಡಿಸ್ಬೇಕಾಗತ್ತೆ ಹೀಗೆ ಕೆಲವೊಂದು ವಿಶಿಷ್ಟವಾದ ದಾಖಲೆಗಳಲ್ಲಿ ಹೆಬ್ಬೆಟ್ಟನ್ನು ಹೇಳ್ತಾರೆ ಯಾಕಂತಂದರೆ ಪ್ರತಿಯೊಬ್ಬ ಎಷ್ಟು ಜನ ವ್ಯಕ್ತಿಗಳಿರ್ತಾರೋ ಅಷ್ಟು ಜನರಿಗೂ ಕೂಡ ಅದರ ರಚನೆ ಇದೆಯಲ್ಲ ಬೇರೆ ಬೇರೆ ಇರ್ತದಂತೆ ಅದು ವಿಶಿಷ್ಟವಾದದ್ದು ಒಬ್ಬನ ಒಬ್ಬನಿಗಿರೋ ಹಾಗೆ ಎಲ್ಲರಿಗೂ ಕೂಡ ಹೆಬ್ಬೆಟ್ಟಿರ್ತದೆ ನಿಜ ಆದರೆ ಅದು ಒಂದೇ ರೀತಿ ಇಲ್ಲ ಅದೇ ರೀತಿಯಲ್ಲಿ ಒಬ್ಬೊಬ್ಬನ ಮನಸ್ಸು ಕೂಡ ಒಂದೊಂದು ರೀತಿಯಲ್ಲಿ ವ್ಯತ್ಯಾಸ ಆಗಿರುತ್ತದೆ ಅಪ್ಪನ ಹಾಗೆಯೇ ಮಗ ಆಲೋಚನೆ ಮಾಡಬೇಕಂತ ಎಲ್ಲೂ ಇಲ್ಲ ಅಥವಾ ಒಂದೇ ಊರಿನ ಜನ ಎಲ್ಲರೂ ಒಂದೇ ರೀತಿ ಚಿಂತಿಸಬೇಕು ಅಂತ ಏನೂ ಬರದಿಲ್ಲ ಎಷ್ಟೆಷ್ಟು ಜನ ಇದ್ದಾರೆ ಅಷ್ಟು ಜನ ಕೂಡ ಭಿನ್ನ ಭಿನ್ನ ರೀತಿಯಲ್ಲಿ ಆಲೋಚಿಸ್ತಾರೆ ಇದೇ ರೀತಿಯಲ್ಲಿ ಆಧ್ಯಾತ್ಮಿಕ ಸಾಧನೆ ಮಾಡುವವರಿಗೂ ಕೂಡ ಒಬ್ಬೊಬ್ಬನದ್ದು ಕೂಡ ಒಂದೊಂದು ಪಥ ಅಂತ ಇರ್ತದೆ ಸಾಮಾನ್ಯವಾಗಿ ಒಂದು ದಾರಿ ಅಂತ ಇರ್ತದೆ ಹೇಗೆ ಎಲ್ಲರಿಗೂ ಎರಡೆರಡು ಕಣ್ಣುಗಳು ಎರಡೆರಡು ಕೈ ಕಾಲುಗಳು ಇರುವ ಹಾಗೆ ಸಾಮಾನ್ಯ ಎನ್ನುವಂಥ ಗುಣ ಎಲ್ಲರಲ್ಲಿ ಕೂಡ ಇರ್ತದೆ ಉದಾಹರಣೆಗೆ ಭಗವಂತನಲ್ಲಿ ಪ್ರಾರ್ಥಿಸುವುದು ಇದು ಮನುಷ್ಯರಲ್ಲೆಲ್ಲ ಕಂಡು ನಾಸ್ತಿಕನಾದವನು ಕೂಡ ತನ್ನ ಎಲ್ಲ ಯುಕ್ತಿ ಕೈಬಿಟ್ಟು ಎಲ್ಲ ಸನ್ನಿವೇಶಗಳು ತನಗೆ ವಿರುದ್ಧವಾಗಿ ಬಂದಾಗ ಜಗತ್ತಲ್ಲಿ ತನ್ನನ್ನು ಕಾಪಾಡುವ ಯಾವ ಶಕ್ತಿಯೂ ಇಲ್ಲ ಅಂತ ಹೇಳುವಾಗ ಅಯ್ಯೋ ದೇವರೇ ಅಂತ ಒಂದು ಉದ್ಗಾರ ಎತ್ತಿಬಿಡ್ತಾನೆ ಎಲ್ಲಾದರೂ ಭಗವಂತ ಇದ್ದದ್ದೇ ಆದರೆ ರಕ್ಷಣೆ ಮಾಡಿಬಿಡಲಿ ಅಂತ ಪೂರ್ಣ ನಂಬಿಕೆ ಇಲ್ಲ ಆದರೂ ಕೂಡ ಹೀಗೆ ಈ ಪ್ರಾರ್ಥನೆ ಮಾಡುವುದು ಅಂದರೆ ತನ್ನ ಎಣಿಕೆಗೆ ಮೀರಿದಂತಹ ಒಂದು ಶಕ್ತಿ ಇದೆ ಈ ಜಗತ್ತಿನ ನಿಯಮಗಳನ್ನು ಮೀರಿ ನಿಂತಿರುವಂಥ ಒಂದು ಶಕ್ತಿ ನಮ್ಮನ್ನೆಲ್ಲ ಈ ಜಗತ್ತಿನ ನಿಯಮಗಳು ಅಳುತ್ತವೆ ನಾವು ಮೇಲಕ್ಕೆ ನೆಗೆದ್ರೆ ಕೆಳಕೆ ಬೀಳುವುದೇ ಬೇಕು ಗುರುತ್ವಾಕರ್ಷಣೆ ನಿಯಮ ಅದು ಅದೇ ರೀತಿಯಲ್ಲಿ ಏನಾದರೂ ಒಂದು ಕೆಲಸ ಮಾಡಿದರೆ ಅದಕ್ಕೆ ಪರಿಣಾಮ ಇರಲೇಬೇಕು ಕಾರ್ಯಕ್ಕೆ ಕಾರಣ ಕಾರಣಕ್ಕೆ ಕಾರ್ಯ ಅಂತ ಒಂದು ಇದ್ದೇ ಇರ್ತದೆ ಹೀಗೆ ಮಾಡಿದರೆ ಹೀಗೆ ಆಗುತ್ತದೆ ಕಾರ್ಯಕರಣ ನಿಯಮ ಕಾಸೇಷನ್ ಅಂತ ಹೇಳ್ತಾರೆ ಅದು ಜಗತ್ತಿನ ನಿಯಮ ಹೀಗೆ ಒಂದೊಂದು ಸಂಗತಿಗಳಲ್ಲೂ ಕೂಡ ಕೆಲವೊಂದು ನಿಯಮಗಳು ಜಗತ್ತನ್ನ ಆಳ್ತವೆ ಅದನ್ನು ಮೀರಿದಂಥ ಒಂದು ಶಕ್ತಿ ಇದ್ದರೆ ಅದನ್ನು ಮೊರೆ ಹೋಗ್ತಾನೆ ಯಾಕಂದರೆ ಈ ಯಾವ ನಿಯಮಗಳು ಕೂಡ ನಮ್ಮ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವುದಿಲ್ಲ ಜಗತ್ತಿನ ಯಾವ ನಿಯಮಗಳು ಕೂಡ ನಮಗೆ ಹಿತಕರವಾಗಿ ಅಂತ ಏನು ಮಾಡ್ತಾ ಇಲ್ಲ ತನ್ನ ನಿಯಮ ಪ್ರಕಾರ ನಡೀತಾ ಇದೆ ಸಾವಿರಾರು ಜನರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಸೂರ್ಯ ಉದಯಿಸುವುದಿಲ್ಲ ಸೂರ್ಯ ಜನ ಸಾಯಲಿ ಜನ ಹುಟ್ಟಲಿ ಆನಂದವಾಗಿರಲಿ ದುಃಖಿಸಲಿ ಹೇಗೆ ಇರಲಿ ಸೂರ್ಯ ಎಲ್ಲರ ಮೇಲೂ ಕೂಡ ಸಮಾನವಾಗಿ ಬೆಳಕಿ ಬೀರ್ತಾನೆ ಮನುಷ್ಯರಿಗೂ ಅಷ್ಟೇ ಪ್ರಾಣಿಗಳಿಗೂ ಅಷ್ಟೇ ಯಾಕೆಂದರೆ ನಿಸರ್ಗದ ನಿಯಮಕ್ಕನುಗುಣವಾಗಿ ಜಗತ್ತಿನ ಪ್ರತಿಯೊಂದು ಕೂಡ ವರ್ತಿಸ್ತಾ ಆದರೆ ಭಕ್ತನಿಗೆ ಅಥವಾ ಭಗವಂತನಲ್ಲಿ ನಂಬಿಕೆ ಇರುವಂಥ ವ್ಯಕ್ತಿಗೆ ಚೆನ್ನಾಗೇ ಗೊತ್ತಿದೆ ಪರಾತ್ಪರವಾದಂಥ ಈ ಜಗತ್ತನ್ನು ಮೀರಿದಂತಹ ಎಲ್ಲ ಸೃಷ್ಟಿಗೆ ಕಾರಣಕರ್ತರನಾದಂಥ ಒಂದು ಭಗವಂತ ತನ್ನ ಅಂಕೆಯಲ್ಲಿ ಈ ನಿಯಮಗಳನ್ನು ಇಟ್ಟುಕೊಂಡಿದ್ದಾನೆ ಅವನಿಲ್ಲದಿದ್ದರೆ ಈ ಸೂರ್ಯನು ಚಲಿಸುವುದಿಲ್ಲ ಚಂದ್ರನೂ ನಡೆಯುವುದಿಲ್ಲ ನಕ್ಷತ್ರಗಳು ಬೆಳಗುವುದಿಲ್ಲ ಏನೂ ಇರುವುದಿಲ್ಲ ಅಂಥ ಭಗವಂತ ಇದ್ದದ್ದೇ ಆದರೆ ಅವನೊಬ್ಬನೇ ತನ್ನನ್ನು ರಕ್ಷಿಸಬಲ್ಲ ಅಂಥ ಅವನಲ್ಲಿ ಮೊರೆ ಹೋಗ್ತಾರೆ ಇದು ಸಾಮಾನ್ಯವಾದಂಥ ನಿಯಮ ಆದರೆ ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ವಿಧಾನ ಇದೆ ಒಂದೊಂದು ಕ್ರಮ ಇದೆ ಅದಕ್ಕನುಗುಣವಾಗಿ ತನ್ನ ಸ್ವಭಾವಕ್ಕೆ ತಕ್ಕ ರೀತಿಯಲ್ಲಿ ಅವನು ಪ್ರಾರ್ಥಿಸ್ತಾನೆ ಆದ್ದರಿಂದ ಭಕ್ತಿಯಲ್ಲಿ ಅನೇಕ ವಿಧಗಳು ಆದರೆ ಸಾಮಾನ್ಯವಾಗಿ ಯಾರಿಗೆ ಈ ಭಕ್ತಿ ಅನ್ನೋದರ ಬಗ್ಗೆ ಹೆಚ್ಚು ತಿಳಿವಳಿಕೆ ಇಲ್ಲ ಯಾರು ಇನ್ನೂ ಮೊದಲ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ಅವರಿಗೆ ಒಂದು ದಾರಿ ತೋರಿಸ್ಬೇಕಾಗತ್ತಲ್ಲ ಅದಕ್ಕೋಸ್ಕರ ಭಕ್ತಿಶಾಸ್ತ್ರದಲ್ಲಿ ಏನೇನು ಹೇಳುತ್ತಾರೆ ಅಥವಾ ಭಕ್ತಿ ಪರಂಪರೆಯ ಸಂತರಗಳು ಏನನ್ನು ಹೇಳುತ್ತಾರೆ ಅದರಲ್ಲಿ ಕೆಲವೊಂದು ಬಗೆಯ ವಿಚಾರಗಳು ಕಂಡು ಚೈತನ್ಯ ಮಹಾಪ್ರಭುಗಳು ಈ ಭಕ್ತಿ ಪರಂಪರೆಯ ಒಂದು ಹೊಸ ಅಲೆಯನ್ನೇ ಎಲ್ಲೆಡೆಗೆ ಹಬ್ಬಿದಂಥವರು ತಮ್ಮ ಜೀವನದಿಂದಲೂ ತಮ್ಮ ಉಪದೇಶದಿಂದಲೂ ಎಲ್ಲೆಡೆ ಹೊಸ ಒಂದು ಭಕ್ತಿಯ ಪ್ರಚಂಡವಾದಂಥ ಪ್ರವಾಹ ಹರಿಯುವ ಹಾಗೆ ಮಾಡ್ತಾರೆ ಈ ಶಿಕ್ಷಾಷ್ಟಕ ಅವರ ಈ ಭಕ್ತಿಯ ಕೆಲವೊಂದೊಂದು ವಿಶಿಷ್ಟ ಸಂಗತಿಗಳನ್ನು ಅದರಲ್ಲೂ ವಿಶೇಷವಾಗಿ ಕೃಷ್ಣನ ಪ್ರೇಮವನ್ನು ಕುರಿತಾದಂಥ ಕೆಲವು ಭಕ್ತಿಯ ಸಂಗತಿಗಳನ್ನು ಹೇಳುತ್ತವೆ ಐದನೆಯ ಶ್ಲೋಕದಲ್ಲಿ ಚೈತನ್ಯ ಪ್ರಭುಗಳು ಹೇಳ್ತಾರೆ ಐ ನಂದ ತನೂಜ ಕಿಂಕರಂ ಪತಿ ತಮ್ ಮಾಂ ವಿಷಮೇ ಭವಾಂಬು ಭವಾಂಬುಧೌ ಕೃಪಯಾ ತವ ಪಂಕಜ ಸ್ಥಿತ ಧೋಲಿ ಸದೃಶಂ ವಿಚಿಂತಯ ಇದರ ಅರ್ಥ ಏನಂತಂದರೆ ಕೃಷ್ಣನಿಗೆ ಮೊರೆ ಇಡತಕ್ಕಂಥದ್ದು ಹೇ ನಂದಸುತನಾದ ಕೃಷ್ಣ ವಿಷಮವಾದ ಸಂಸಾರ ಸಮುದ್ರದಲ್ಲಿ ಬಿದ್ದಿರುವ ದಾಸನಾದ ನನ್ನನ್ನು ನಿನ್ನ ಅಡಿದವರಿಯ ಧೂಳಿಗೆ ಸಮಾನನೆಂದು ದಯವಿಟ್ಟು ಎಣಿಸು ಅಂತ ಹೇಳ್ತಾರೆ ಐ ನಂದ ತನೂಜ ಐ ಅಂತಂದರೆ ಎಲ್ಲ ಐ ಅಥವಾ ಹೇ ಓ ಓ ಕೃಷ್ಣನೇ ಓ ಭಗವಂತನೆ ಹೇ ಭಗವಂತನೆ ಒಂದು ಸಂಬೋಧನೆಯ ರೀತಿ ಐ ನಂದ ತನೂಜ ನಂದಸುತನಾದ ನಂದನ ಮಗನಾದಂಥ ಕೃಷ್ಣನೇ ಕಿಂಕರಂ ಕಿಂಕರ ಅಂದರೆ ತನ್ನನ್ನುದ್ದೇಶಿಸಿ ಹೇಳ್ತಾ ಇದ್ದಾರೆ ಕಿಂಕರ ಅಂದರೆ ಸೇವಕ ದಾಸ ಎಂಥವನು ನಾನು ಅಂತಂದರೆ ಭಾವ ಭಾವಾಂಬುದವು ಭವ ಅಂತಂದರೆ ಸಂಸಾರ ಸಂಸಾರ ಎನ್ನುವಂಥ ಅಂಬುದಿ ಸಮುದ್ರ ಈ ಸಂಸಾರ ಅಂತಂದರೆ ಸಮುದ್ರದ ಹಾಗೆ ಅದರಲ್ಲಿ ಸಿಕ್ಕಾಕೊಂಡ್ರೆ ಈಜಾಡಿ ಈ ಕಡೆ ಬರುವುದು ಬಹಳ ಕಷ್ಟ ಅಥವಾ ಇನ್ನೊಂದು ದಡವನ್ನು ಸೇರುವುದು ಅತ್ಯಂತ ಕಷ್ಟ ಘೋರವಾದ ಅಲೆಗಳಿರುತ್ತವೆ ಇಂಥ ವಿಷಮೇ ಭವಾಂಬೋಧವು ವಿಷಮವಾದ ಅತ್ಯಂತ ಕಠಿಣವಾದ ಪಾರಾಗುವುದಕ್ಕೆ ಇನ್ನೊಂದು ದಡ ಸೇರುವುದಕ್ಕೆ ಅತ್ಯಂತ ಕಷ್ಟಕರವಾದಂಥ ಈ ಸಂಸಾರದಲ್ಲಿ ಪತಿ ತಂ ಬಿದ್ದು ಹೋದಂತಹ ಮಾಂ ನನ್ನನ್ನು ಕಿಂಕರನನ್ನು ಕೃಪಯ ದಯವಿಟ್ಟು ತವ ಪಾದ ಪಂಕಜ ಸ್ಥಿತ ನಿನ್ನ ಪಾದ ಪದ್ಮ ಪಾದ ಕಮಲ ಎನ್ನುವಂಥ ನಿನ್ನ ಪಾದ ಕಮಲದಲ್ಲಿ ಇರತಕ್ಕಂಥ ಧೂಳು ಸಾಮಾನ್ಯವಾಗಿ ತಾವರೆ ಹೂವು ಇದ್ದರೆ ಆ ಹೂವಿನ ಮೇಲೆ ಧೂಳು ಕೂತಿರ್ತದೆ ಭಗವಂತನ ಪಾದಗಳು ಕಮಲದ ಹಾಗೆ ಸುಕೋಮಲವಾದವುಗಳು ಸುಂದರವಾದವು ಅಂತ ಒಂದು ಕವಿಕಲ್ಪನೆ ಹೇಗೆ ತಾವರೆಯ ಮೇಲೆ ಧೂಳು ಕೂತಿದೆಯೋ ಹಾಗೆ ನಿನ್ನ ಪಾದಗಳಲ್ಲಿ ಧೂಳು ಇರ್ತದೆ ಭಗವಂತನ ಪಾದಗಳಲ್ಲಿ ಇರತಕ್ಕಂಥ ಆ ಧೂಳು ಅಂದರೆ ಅದು ಅತ್ಯಂತ ಪವಿತ್ರವಾದದ್ದು ಆದ ಕಾರಣವೇ ಸಾಮಾನ್ಯವಾಗಿ ನಿನ್ನ ಪಾದಧೂಳಿಯನ್ನು ಸ್ವೀಕರಿಸುತ್ತೇನೆ ಅಂತ ಹೇಳ್ತಾರೆ ಪಾದಧೂಳಿ ಅಂತಂದರೆ ಪಾದವನ್ನು ಸ್ಪರ್ಶ ಮಾಡಿ ಹಣೆಗೆ ಹೊತ್ತುಕೊಂಡರೆ ಅವನ ಪಾದಗಳಲ್ಲಿರುವ ಆ ರಜಾ ಧೂಳು ನನ್ನ ಹಣೆಗೆ ಮುಟ್ಟಿತು ಆ ರೂಪದಲ್ಲಾದರೂ ಕೂಡ ಭಗವಂತನ ಸ್ಪರ್ಶ ನನಗುಂಟಾಯಿತಲ್ಲ ಎನ್ನುವಂಥ ಒಂದು ಪವಿತ್ರ ಭಾವನೆ ಧನ್ಯತಾ ಭಾವನೆ ಸಾಮಾನ್ಯವಾಗಿ ನಮ್ಮ ಸಂಪ್ರದಾಯದಲ್ಲಿ ಕಂಡು ಬರ್ತದೆ ಅದೇ ರೀತಿಯಲ್ಲಿ ತಾನು ಎಷ್ಟು ದೀನನಾಗಿ ವಿನಯದಿಂದ ಪ್ರಾರ್ಥಿಸ್ತಾ ಇದ್ದಾನೆ ಅಂತಂದರೆ ನನಗೆ ಹೆಚ್ಚೇನು ಆಸೆ ಇಲ್ಲ ನಾನು ಸಂಸಾರ ಬಂಧನದಲ್ಲಿ ಸಿಕ್ಕಾಕೊಂಡು ಕಷ್ಟಪಡ್ತಾ ಇದ್ದೀನಿ ದಾಟುವುದಕ್ಕಾಗ್ತಾಯಿಲ್ಲ ದಯವಿಟ್ಟು ನಿನ್ನ ಪಾದ ಕಮಲದಲ್ಲಿರುವಂಥ ನಿನ್ನ ಪಾದಗಳಲ್ಲಿ ಇರುವಂಥ ಆ ಒಂದು ಡಸ್ಟ್ ಧೂಳು ಇದೆಯಲ್ಲ ಅದು ನಾನಾದರೆ ಸಾಕು ನಿನ್ನ ಸ್ಪರ್ಶ ನನಗಾದರೆ ಸಾಕು ಅಷ್ಟು ಮಾತ್ರ ನನಗೆ ಕರ್ಣಿಸು ಅಂತ ಪಾದಪಂಕಜ ಸ್ಥಿತ ಅದರಲ್ಲಿ ಇರತಕ್ಕಂಥ ಧೂಳೀ ಸದೃಶಂ ಧೂಳು ಆ ಧೂಳಿನ ಸದೃಶ ರೀತಿಯಲ್ಲಿ ವಿಚಿಂತಯ ನನ್ನನ್ನು ಭಾವಿಸು ನಿನ್ನ ಪಾದಕಮಲದಲ್ಲಿ ಇರುವಂಥ ಧೂಳು ಅಂತ ನನ್ನನ್ನು ಭಾವಿಸ್ಕೊಂಡು ಅದನ್ನು ಇರುವುದಕ್ಕೆ ಬಿಡು ನಿನ್ನ ಪಾದಕಮಲಗಳಲ್ಲಿ ಅಂತ ಒಂದು ಸಣ್ಣ ಜಾಗವನ್ನಾದರೂ ಕೊಡು ನನಗೊಂದು ಅವಕಾಶ ಕೊಡು ನಿನ್ನಲ್ಲಿ ಒಂದು ಸ್ಥಾನ ಕೊಡು ಅಂತ ಹೆಚ್ಚೇನೂ ಕೇಳ್ತಾ ಇಲ್ಲ ಚಿಕ್ಕ ಒಂದು ಅವಕಾಶವನ್ನು ಮಾತ್ರ ಭಗವಂತನಲ್ಲಿ ಕೇಳ್ತಾಯಿದ್ದಾನೆ ಈ ದೈನ್ಯತೆಯ ಅತ್ಯುತ್ಕೃಷ್ಟವಾದಂಥ ಒಂದು ನೆಲೆ ಇದು ದೀನನಾಗಿ ವಿನೀತ ಭಾವದಿಂದ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ಬೇಕು ಹಾಗಿದ್ದರೆ ಮಾತ್ರ ಅವನ ಕೃಪೆ ನಮ್ಮ ಮೇಲೆ ಬರ್ತದೆ ಅಹಂಕಾರ ಎನ್ನುವುದು ಪೂರ್ಣವಾಗಿ ತೊಲಗಿ ಹೋಗಬೇಕು ಯಾಕಂದರೆ ಮನುಷ್ಯನ ಈ ಅವಸ್ಥೆ ಅಂಥದ್ದು ಭಗವಂತನ ಈ ಜಗತ್ತೆಲ್ಲವನ್ನೂ ವ್ಯಾಪಿಸಿರತಕ್ಕಂಥ ಇದನ್ನೂ ದಾಟಿ ಎಷ್ಟೆಷ್ಟೋ ಜಗತ್ತುಗಳನ್ನೆಲ್ಲ ಸೃಷ್ಟಿ ಮಾಡಿರತಕ್ಕಂಥ ಅದನ್ನೆಲ್ಲ ಒಳಗೆ ಹೊರಗೆ ತುಂಬಿಕೊಂಡಿರತಕ್ಕಂಥ ಭಗವಂತನ ಆ ವಿಶ್ವರೂಪ ಇದೆಯಲ್ಲ ಅತ್ಯಂತ ಬೃಹತ್ತಾದ ಒಂದು ಆ ನೆಲೆ ಇದೆಯಲ್ಲ ಅದರ ಮುಂದೆ ತಾನು ಚಿಕ್ಕ ಕಾಣಲ್ಲದೆ ಇನ್ನೇನು ನಮಗೆ ಅದು ಅರ್ಥ ಆಗೋದಿಲ್ಲ ಅಷ್ಟೇ ನಾವು ನಮಗೆ ತಿಳಿಯದೆ ಅಜ್ಞಾನದಿಂದಾಗಿ ನನ್ನನ್ನು ಮೀರಿದವರಿಲ್ಲ ನನಗಿಂತ ಹಿರಿಯರಿಲ್ಲ ನಾನೇ ಸರ್ವಸ್ವ ಅಂತ ಭಾವಿಸ್ಕೊಂಡ್ರೆ ಅದು ಅಹಂಕಾರ ನಾನು ಎನ್ನುವಂಥ ಒಂದು ಆ ತಿಳುವಳಿಕೆ ಇದೆಯಲ್ಲ ಅದು ತಿಳಿವಳಿಕೆ ಅಲ್ಲ ಅದು ಅದೊಂದು ರೀತಿ ಅಜ್ಞಾನ ನನಗಿಂತ ಆಚೆ ಇನ್ನೇನಿದೆ ಅಂತ ನೋಡ್ತಾ ನೋಡ್ತಾ ನೋಡ್ತಾ ಹೋದಾಗೆ ನಾನು ಇನ್ನದು ಕುಗ್ತಾ ಕುಗ್ತಾ ಕುಗ್ತಾ ಬರ್ತದೆ ಅದು ಎಷ್ಟು ಚಿಕ್ಕದಾಗಬೇಕು ಅಂತ ಒಂದು ಸಣ್ಣ ಧೂಳಿನಷ್ಟು ನಾನು ಅಂತ ಅನಿಸಿದಾಗ ಅವನಿಗೆ ವಿನಯ ಬರ್ತದೆ ದೀನ ಭಾವ ಬರ್ತದೆ ಅಂಥ ಭಾವನೆ ಭಕ್ತನಿಗಿದ್ದಷ್ಟು ಕೂಡ ಅವನ ಅಹಮಿಕೆ ಕಡಿಮೆ ಭಗವಂತನ ಅಸ್ತಿತ್ವದಲ್ಲಿ ನಂಬಿಕೆ ಹೆಚ್ಚುತ್ತದೆ ಈ ರೀತಿಯ ಒಂದು ಭಾವನೆಯನ್ನು ಇಟ್ಟುಕೊಂಡು ಪ್ರಾರ್ಥಿಸಬೇಕು ಇದನ್ನು ಐದನೆಯ ಶ್ಲೋಕ ಹೇಳ್ತದೆ ಆರನೆಯ ಶ್ಲೋಕದಲ್ಲಿ ಇನ್ನೊಂದು ವಿಶಿಷ್ಟವಾದಂಥ ಒಂದು ಬೇಡಿಕೆ ಭಗವಂತನಲ್ಲಿ ಇದೆ ನಯನಂ ಗಲದ ಶ್ರುಧಾರಯ ವದನಂ ಗದ್ಗದ ರುದ್ಧಯಾಗಿರ ಪುಲಕೈರ್ ನಿಚಿತಂ ವಪುಃದಾ ತವ ನಾಮಗ್ರಹಣೆ ಭವಿಷ್ಯತಿ ಚೈತನ್ಯ ಪ್ರಭುಗಳು ಪ್ರಶ್ನೆ ಮಾಡಿಕೊಳ್ತಾ ಇದ್ದಾರೆ ತನ್ನಲ್ಲಿ ತಾನೆ ನಿನ್ನ ನಾಮವನ್ನು ಉಚ್ಚರಿಸಿದಾಗ ಎಂದು ನನ್ನ ಕಣ್ಣುಗಳಲ್ಲಿ ಆನಂದಾಶ್ರುಗಳು ಹರಿದು ಬಾಯಲ್ಲಿ ಮಾತುಗಳು ನಿಂತು ಹೋಗಿ ಶರೀರವು ಪುಲಕದಿಂದ ತುಂಬುವುದು ಯಾವಾಗ ನನಗೆ ಅಂಥ ಧನ್ಯತೆಯ ಒಂದು ವಿಶಿಷ್ಟವಾದ ಪರಾಭಕ್ತಿಯ ಒಂದು ಅವಸ್ಥೆ ಬಂದ ಒದಗುತ್ತದೆ ಅಂತ ಕಳವಳದಿಂದ ದುಃಖದಿಂದ ಅವರು ಹೇಳಿಕೊಳ್ತಾ ಚೈತನ್ಯ ಪ್ರಭುಗಳ ಅನೇಕಾನೇಕ ಭಾವಾಂತರದಲ್ಲಿ ಬಹುಶಃ ಒಂದವಸ್ಥೆಯಲ್ಲಿ ಮೂಡಿಬಂದಂಥ ಒಂದು ಪ್ರಾರ್ಥನೆ ಇದ್ದಿರಬಹುದು ಈ ಮಾತು ಭಕ್ತನ ಅಂತರಂಗದ ಒಂದು ಮೊರೆಯಾಗಿ ಇದು ಕಾಣಿಸ್ತಾ ಇದೆ ನಯನಂ ಅಂತಂದರೆ ಕಣ್ಣು ನನ್ನ ಕಣ್ಣು ಗಲದಶ್ರು ಧಾರಯ ಗಲತ್ ಅಂತಂದರೆ ಸುರಿಯುವುದು ಅಶ್ರು ಧಾರೆ ಕಣ್ಣೀರಿನ ಧಾರೆಯಿಂದ ಕಣ್ಣುಗಳೆಲ್ಲ ಮುಂದ ಯಾವಾಗ ತುಂಬಿಕೊಳ್ಳುತ್ತದೆ ಅಥವಾ ಕಣ್ಣಿನಿಂದ ಧಾರೆಗಳು ನಿರಂತರ ಯಾವಾಗ ಹರಿಯುತ್ತದೆ ಯಾವಾಗ ಭಗವಂತನ ನಾಮವನ್ನು ಉಚ್ಚರಿಸಿದಾಗ ನನ್ನ ಕಣ್ಣುಗಳಲ್ಲಿ ನಿರಂತರ ಕಣ್ಣೀರ ಧಾರೆ ಯಾವಾಗ ಸುರಿಯುತ್ತದೆ ಕದಾ ತವ ನಾಮಗ್ರಹಣೇ ಭವಿಷ್ಯತಿ ನಿನ್ನ ಹೆಸರನ್ನು ಕೇಳಿದ ತಕ್ಷಣ ನಾಮಗ್ರಹಣ ಅಂತಂದರೆ ಹೆಸರನ್ನು ಕೇಳುವುದು ಅದು ಕೇಳಿದ ತಕ್ಷಣ ಕದ ಭವಿಷ್ಯತಿ ಯಾವಾಗ ಇದೆಲ್ಲಾಗುತ್ತದೆ ಕಣ್ಣಿನಿಂದ ಗಲತ್ ಅಶ್ರು ಧಾರೆ ಅಶ್ರುಧಾರೆ ಕಣ್ಣೀರು ಈ ಭಗವಂತನ ನಾಮವನ್ನು ಕೃಷ್ಣ ಅಥವಾ ರಾಮ ಅಂತ ರಾಮಕೃಷ್ಣ ಅಂತ ಏನೇ ಇರಲಿ ಇಷ್ಟ ದೈವದ ಹೆಸರು ಕಿವಿಗೆ ಬ ಬಿದ್ದ ತಕ್ಷಣ ಕಣ್ಣಲ್ಲಿ ಬಳಬಳಬಳ ಅಂತ ನೀರು ಹರಿದು ಬರಬೇಕು ಅಂಥ ಒಂದು ಭಾವಾಂತರ ನನಗೆ ಯಾವಾಗ ಬರ್ತದೆ ಅದೇ ರೀತಿ ವದನಂ ಗದ್ಗದ ರುದ್ಧಯ ಗಿರ ಬಾಯಿಯಿಂದ ಮಾತು ಹೊರಡದೆ ಒಂದು ರೀತಿಯಲ್ಲಿ ಗದ್ಗದ ಗದ್ಗದ ಅಂತಂದರೆ ಮಾತು ಬರದೆ ಗಂಟಲು ಬಿಗಿದು ಬಡಬಡಿಸೋದು ಅಂತ ಹೇಳ್ತೀವಲ್ಲ ಅಂಥ ಒಂದು ಮಾತು ಬಾರದ ಸ್ಥಿತಿ ಗದ್ಗದ ಕಂಠ ಅಂತ ಹೇಳ್ತಾರೆ ವಿಪರೀತವಾಗಿ ನಮಗೆ ದುಃಖ ಆದಾಗ ಅಥವಾ ಸಂತೋಷ ಆದಾಗ ಕಣ್ಣೀರು ಬಂದೇ ಬರ್ತದೆ ಅದರ ಜೊತೆಯಲ್ಲಿ ಗಂಟಲು ಬಿಗೀತದೆ ಅದೇ ಈ ಗದ್ಗದ ಅಂದರೆ ಗಂಟಲು ಬಿಗಿಯುವುದು ಮಾತು ಹೊರಡುವುದಿಲ್ಲ ಏನೇನೋ ಹೇಳೋದಕ್ಕೆ ಹೋಗಿ ಏನೇನೋ ಬಡಬಡಿಸ್ತೀವಿ ವಿಪರೀತ ಭಾವತೀರ್ಯಕ್ಕೆ ಉಂಟಾಗ್ತದೆ ಅಂಥ ವದನಂ ಮುಖ ಗದ್ಗದ ವೃದ್ಧಯ ಗದ್ಗದ ಗದ್ಗದಿತವಾಗಿ ವೃದ್ಧ ಅಂತ ಅಂದರೆ ಬಿಗಿದು ಹೋಗೋದು ಗಿರ ಗಿರ ಅಂದರೆ ಮಾತು ಮಾತುಗಳೆಲ್ಲ ನಿಂತು ಹೋಗ್ತದೆ ಪುಲಕೈರ್ ನಿಶ್ಚಿತಂ ವಪು ಕದ ವಪು ಅಂದರೆ ದೇಹ ದೇಹ ಎನ್ನುವುದು ಪುಲಕೈ ರೋಮಾಂಚನದಿಂದ ಯಾವಾಗ ನಮಗೆ ಅತ್ಯದ್ಭುತವಾದ ಆನಂದ ಉಂಟಾಗುತ್ತದೆ ನಂಬೋದಕ್ಕೆ ಸಾಧ್ಯ ಇಲ್ಲದಂಥ ಒಂದು ವಿಶಿಷ್ಟವಾದ ಅನುಭವ ಆಗುತ್ತದೆ ನಮ್ಮ ದೇಹದ ರೋಮಗಳೆಲ್ಲ ನೆಟ್ಟಗೆ ನಿಲ್ಲುತ್ತವೆ ಅತಿಯಾದಂಥ ಒಂದು ಅನುಭವ ಅಥವಾ ಆನಂದ ಉಂಟಾದಾಗ ಶ್ರೀರಾಮಕೃಷ್ಣರಿಗೆ ಸಮಾಧಿ ಉಂಟಾದಾಗಲೆಲ್ಲ ಈ ರೀತಿ ಆಗ್ತಿತ್ತಂತೆ ರೋಮಾಂಚನ ಉಂಟಾಗಿಬಿಡ್ತಿತ್ತಂತೆ ದೇಹದ ರೋಮಗಳೆಲ್ಲ ನೆಟ್ಟು ನಿಂತುಬಿಡುವುದು ಅಂತ ಅದಕ್ಕೆ ಪುಲಕ ಅಂತ ಹೇಳ್ತಾರೆ ಪುಲಕೈಹಿ ಪುಳಕ ಕನ್ನಡದಲ್ಲಿ ಪುಳಕ ಅಂತ ಹೇಳ್ತೇವೆ ಪುಲಕೈಹಿ ನಿಚಿತಂ ವ್ಯಾಪಿಸಿದೆ ದೇಹ ಎಲ್ಲ ಕಡೆ ಆ ಪುಳಕ ಎನ್ನುವುದು ವ್ಯಾಪಿಸಿಕೊಂಡಿದೆ ಪುಲಕೈಹಿ ನಿಚಿತಂ ಬಪುಹು ಕದ ಭವಿಷ್ಯತಿ ಅದು ಯಾವಾಗತ್ತೆ ನಿನ್ನ ಹೆಸರು ಕೇಳಿದ ತಕ್ಷಣ ಕಣ್ಣಲ್ಲಿ ಆನಂದ ಬಾಷ್ಪ ಭಾವಾತಿರೇಕದಿಂದ ಭಗವದ್ಭಕ್ತಿಯಿಂದ ಕಣ್ಣಲ್ಲಿ ನೀರಿನ ಪ್ರವಾಹ ಯಾವಾಗ ಹರಿಯುತ್ತದೆ ಅದೇ ರೀತಿಯಲ್ಲಿ ಗಂಟಲು ಬಿಗಿದುಕೊಂಡು ಮಾತು ಹೊರಡದೆ ಯಾವಾಗ ನಾನು ಬಡಬಡಿಸ್ತೀನಿ ದೇಹ ಎಲ್ಲ ರೋಮಾಂಚನದಿಂದ ತುಂಬಿ ಹೋಗುತ್ತದೆ ಈ ಅಂಥ ಅವಸ್ಥೆ ನನಗೆ ಯಾವಾಗ ಬರ್ತದೆ ಅಂತ ಚೈತನ್ಯರು ಕೇಳ್ತಾರೆ ಶ್ರೀರಾಮಕೃಷ್ಣರು ವಚನವೇದ ಆರಂಭದ ಒಂದು ಉಪದೇಶದಲ್ಲೇ ಹೇಳ್ತಾರೆ ಯಾವಾಗ ಹರಿನಾಮವನ್ನು ರಾಮನಾಮವನ್ನು ಕೇಳಿದ ತಕ್ಷಣ ಕಣ್ಣುಗಳಲ್ಲಿ ನೀರು ಸುರಿಯುವುದಕ್ಕೆ ಆರಂಭವಾಗ್ತದೋ ಇನ್ನು ಅವನಿಗೆ ಸಂಧ್ಯಾ ವಂದನೆ ಗಾಯತ್ರಿ ಓಂಕಾರ ಇತ್ಯಾದಿಗಳನ್ನೆಲ್ಲ ನಿತ್ಯಕರ್ಮ ಮಾಡಬೇಕಾದ ಅಗತ್ಯ ಇಲ್ಲ ಯಾಕಂದರೆ ಅವನಿಗೆ ಅಂಥ ಅದ್ಭುತವಾದ ಅವಸ್ಥೆ ಬಂದು ಹೋಗಿದೆ ಇನ್ನು ಭಗವಂತನ ದರ್ಶನ ಹೆಚ್ಚು ದೂರ ಇಲ್ಲ ಹೇಗಂದರೆ ಬೆಳಿಗ್ಗೆ ಹೊತ್ತು ಪೂರ್ವ ಭಾಗದಲ್ಲಿ ಆಕಾಶವೆಲ್ಲ ಕೆಂಪಗಾಯಿತು ಅಂತಂದರೆ ಇನ್ನು ಬೆಳಗಾವದಕ್ಕೆ ಸ್ವಲ್ಪವೇ ಸಮಯ ಇದೆ ಅಂತ ಅರ್ಥ ಬೆಳಗಾಗೇ ಆಗತ್ತೆ ಗ್ಯಾರಂಟಿ ಅದು ನೂರಕ್ಕೆ ನೂರು ನಿಜ ಅದೇ ರೀತಿಯಲ್ಲಿ ಒಬ್ಬನ ಒಬ್ಬನಿಗೆ भगवंतरद तण काकार सुरीद अष्ट भावने युतो इन साक्षात्कार दूर इला अष्ट सद अंतर्थ श्री रामकृष्ण हेतार यू अदे अवस्थेली भगवानन नाम कक्षण समाधि ऐरी बड़ती रीति इंथ अवस्थयू दाटी हम ಸಾಕ್ಷಾತ್ಕಾರವನ್ನೇ ಆಗಾಗ ಪಡಿತಾ ಇದ್ರು ಅವರು ಚೈತನ್ಯ ಪ್ರಭುಗಳು ಕೂಡ ಅದೇ ಅವಸ್ಥೆಯನ್ನು ಹೊಂದಿದ್ರಂತೆ ಆದರೂ ಕೂಡ ಈ ಪ್ರಾರ್ಥನೆಯನ್ನು ಮಾಡ್ತಾರೆ ಯಾಕಂದರೆ ಇಂಥ ಅವಸ್ಥೆಯನ್ನು ಭಕ್ತನಾದವನು ಹೊಂದಬೇಕು ಅವನ ಗುರಿ ಸಾಮಾನ್ಯವಾದ ಭಕ್ತಿಯ ಆಚರಣೆಗಳೆಲ್ಲ ಇವೆ ಪೂಜೆ ಮಾಡುವಂಥದ್ದು ಅರ್ಚನೆ ಮಾಡೋದು ನಾಮಜಪ ಮಾಡೋದು ಪಾರಾಯಣಗಳನ್ನು ಮಾಡುವಂಥದ್ದು ವ್ರತಕಥೆ ಮಾಡುವಂಥದ್ದು ಉಪವಾಸ ಮಾಡುವುದು ಹೀಗೆ ಸಾಕಷ್ಟು ಬಗೆಯ ಆಚರಣೆಗಳೆಲ್ಲ ನಮ್ಮಲ್ಲಿ ಇವೆ ದೇವಸ್ಥಾನಗಳಿಗೆ ಹೋಗ್ತಾರೆ ತೀರ್ಥಯಾತ್ರೆ ಹೋಗ್ತಾರೆ ಹರಕೆ ಹೇಳ್ತಾರೆ ನೆನೆಯೆಲ್ಲ ಇವೆ ಒಂದೊಂದು ಊರಲ್ಲಿ ಒಂದೊಂದು ಜನಾಂಗದಲ್ಲಿ ಒಂದೊಂದು ರೀತಿಯ ಆಚರಣೆಗಳೆಲ್ಲ ಇವೆ ಇದೆಲ್ಲ ಮಾಡುವುದು ಯಾತಕ್ಕಂತಂದರೆ ಮನಸ್ಸು ಶುದ್ಧವಾಗಬೇಕು ಮನಸ್ಸು ತಯಾರಾಗಬೇಕು ಮನಸ್ಸು ಒಂದು ಹಿಡಿತಕ್ಕೆ ಬರಬೇಕು ನಿಗ್ರಹಕ್ಕೆ ನಿಯಂತ್ರಣಕ್ಕೆ ಒಳಪಡಬೇಕು ಭಗವಂತನಲ್ಲೇ ನೆಲೆಸಬೇಕು ಮನಸ್ಸಿನ ಗುಣ ಚಂಚಲವಾಗುವಂಥದ್ದು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತದೆ ಅದನ್ನು ಹಿಡಿದು ಒಂದು ಕಡೆ ತರುವುದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾರೆ ಯಾರಿಗೆ ಮನಸ್ಸು ಸಹಜವಾಗಿ ಭಗವಂತನ ಕಡೆಗೆ ಓ ಹೋಗ ಓಡ್ ಹೋಗ್ತದೆ ಭಗವಂತನ ಹೆಸರು ಹೇಳಿದ ತಕ್ಷಣವೇ ಭಗವಂತನ ಕಡೆಗೆ ಧಾವಿಸಿ ಹೋಗ್ತದೆ ಆಗಲೇ ಕಣ್ಣಲ್ಲಿ ನೀರು ಧಾರಾಕಾರ ಸುರಿಯುವುದು ಅಂಥವರಿಗೆ ಈ ಬಗೆಯ ವಿಧಿಯ ಆಚರಣೆಗಳಲ್ಲ ಅದನ್ನೆಲ್ಲ ದಾಟಿ ಹೋಗಿದ್ದಾರೆ ಅವರು ಇದು ಗುರಿ ಭಕ್ತ ಹೊಂದಬೇಕಾದಂಥ ಸ್ಥಿತಿ ಇದು ಹಾಗಾದರೆ ತಡವಿಲ್ಲದೆ ಅವನಿಗೆ ಭಗವದ್ ಕೃಪೆ ಒದಗಿ ಬರುತ್ತದೆ ಭಗವಂತನ ದರ್ಶನವೂ ಆಗುತ್ತದೆ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ ಅವರ ಮಾತಿನ ಹಿನ್ನೆಲೆಯಲ್ಲಿ ನಾವು ಈ ಶ್ಲೋಕವನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಇನ್ನಷ್ಟು ಸ್ಪಷ್ಟವಾಗ್ತದೆ ಮುಂದೆ ಹೇಳ್ತಾರೆ ಏಳನೆಯ ಶ್ಲೋಕದಲ್ಲಿ ಇನ್ನೊಂದು ಬಗೆಯ ಒಂದು ಚಿತ್ರ ಇದೆ ಯುಗಾಯಿತಂ ನಿಮೇಷೇಣ ಚಕ್ಷುಷಾ ಪ್ರಾವೃಷಾಯಿತಂ ಶೂನ್ಯಾಯಿತಂ ಜಗತ್ ಸರ್ವಂ ಗೋವಿಂದ ವಿರಹೇಣ ಗೋವಿಂದನ ವಿರಹದಿಂದ ನಿಮಿಷವು ಯುಗದಂತಾಯಿತು ಕಣ್ಣುಗಳಲ್ಲಿ ಕಂಬನಿಗಳು ಮಳೆಯಂತೆ ಸುರಿದವು ಮತ್ತು ಜಗತ್ತೆಲ್ಲ ಶೂನ್ಯವಾಯಿತು ಭಕ್ತಿಯಲ್ಲಿ ಒಂದು ಬಗೆಯ ವಿರಹಭಕ್ತಿ ಅಂತ ಇದೆ ಭಗವಂತನನ್ನು ಕಾಣೋದಕ್ಕಾಗಿ ವ್ಯಾಕುಲತೆಯಿಂದ ಪ್ರಾರ್ಥಿಸಿ ಹತ್ತು ಕರೆದು ಎಷ್ಟು ಮಾಡಿದ್ರೂ ಕೂಡ ಭಗವಂತ ಸಿಗತಾನೆ ಇಲ್ವಲ್ಲ ಅಂತ ಅವನ ಹೃದಯ ಪೂರ್ಣವಾಗಿ ಪರಿತಪಿಸ್ತಾ ಇರ್ತದೆ ಒಂದು ಕ್ಷಣ ಕೂಡ ಅವನಿಗೆ ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅತಿರೇಕದ ಒಂದು ವಿರಹಾವಸ್ಥೆ ಸಾಮಾನ್ಯವಾಗಿ ಪ್ರೇಮಿಗಳ ಮಧ್ಯೆ ಅಗಲಿಕೆಯಿಂದ ಉಂಟಾಗುವ ನೋವು ಇದೆಯಲ್ಲ ತಡೆಯಕ್ಕಾಗದಂಥ ಒಂದು ನೋವು ಅದನ್ನು ವಿರಹ ಅಂತ ಕರೀತಾರೆ ಪ್ರಾಪಂಚಿಕ ಸ್ಥಿತಿಯಲ್ಲಿ ಭಕ್ತನಿಗೆ ಅದೇ ರೀತಿಯ ಒಂದು ಅವಸ್ಥೆ ಉಂಟಾಗುತ್ತದೆ ಇನ್ನೂ ತೀವ್ರತರಾಗಿರುತ್ತದೆ ಅವನ ಮನಸ್ಸಿನಲ್ಲಿ ಸ್ಥಿರವಾಗಿ ಗೊತ್ತಿದೆ ಪ್ರಾಪಂಚಿಕವಾದ ಪ್ರೀತಿ ಪ್ರೇಮ ಇತ್ಯಾದಿಗಳೆಲ್ಲ ಇದೆಯಲ್ಲ ಅವೆಲ್ಲ ಕ್ಷಣಿಕವಾದದ್ದು ಕೇವಲ ಈ ಜನ್ಮಕ್ಕೆ ಸಂಬಂಧಪಟ್ಟದ್ದು ಭಗವಂತನ ಮತ್ತು ಭಕ್ತನ ಅಥವಾ ಜೀವಾತ್ಮ ಪರಮಾತ್ಮನ ನಡುವಿನ ಈ ಸಂಬಂಧ ಇದೆಯಲ್ಲ ಅದು ಶಾಶ್ವತವಾದದ್ದು ಒಂದು ಸಲ ಭಗವಂತನಲ್ಲಿ ಈ ಭಕ್ತ ಒಂದಾಗಿ ಬಿಟ್ಟ ಅಂತ ಅಂದರೆ ಮತ್ತೆ ಅಗಲುವಿಕೆ ಇಲ್ಲ ಅಲ್ಲಿ ಪೂರ್ಣವಾಗಿ ಭಗವಂತನಲ್ಲೇ ಮುಳುಗಿಬಿಡ್ತಾನೆ ಒಂದೋ ಭಗವಂತನ ಸಾಮೀಪ್ಯವನ್ನು ಹೊಂದುತ್ತಾನೆ ಅವನ ಸಾನ್ನಿಧ್ಯವನ್ನು ಹೊಂದುತ್ತಾನೆ ಇಲ್ಲದಿದ್ದರೆ ಸಾಯುಜ್ಯವನ್ನು ಹೊಂದುತ್ತಾನೆ ಇದು ಬೇರೆ ಬೇರೆ ತತ್ವಗಳ ಪ್ರಕಾರ ಬೇರೆ ಬೇರೆ ರೀತಿಯಲ್ಲಿ ಹೇಳಲ್ಪಡ್ತದೆ ईर भगवंत चीरव शाश्वतवाने तलिए अथवा ते वो आदण अल तनक हिरे हिरे हटू तीव्रतर आगव का क्षण कड़ियोद साध्य युग निमेश ನಿಮೇಶ ಅಂತಂದರೆ ಕಣ್ಣು ಮುಚ್ಚಿ ತೆರೆಯುವುದು ನಿಮಿಷ ಅಂತ ಹೇಳ್ತೇವಲ್ಲ ನಿಮಿಷ ಅಂತಂದರೆ ಅದರ ಅರ್ಥ ಏನು ಅಂತಂದರೆ ಕಣ್ಣು ಮುಚ್ಚಿ ತೆರೆಯುವುದಕ್ಕೆ ಎಷ್ಟು ಅವಧಿ ಬೇಕು ಅಷ್ಟ ಅವಧಿ ಕಾಲಾವಧಿ ಅಂತ ಒಂದು ನಿಮಿಷ ಅಂತಂದರೆ ಒಂದು ಕಣ್ಣು ಮುಚ್ಚಿ ತೆಗಿತೇವೆ ಇನ್ನೊಂದು ಕಣ್ಣು ಮುಚ್ಚಿತೀವಲ್ಲ ಅದರ ಮಧ್ಯದ ಅವಧಿಗೆ ನಿಮಿಷ ಅಂತ ಹೆಸರು ಈ ಒಂದು ನಿಮಿಷದ ಈ ಕಣ್ಣು ರೆಪ್ಪೆ ಮುಚ್ಚಿ ತೆರೆಯುವಂಥ ಅವಧಿಯಲ್ಲ ಅದು ಯುಗಾಯಿತಂ ಒಂದು ಯುಗದಷ್ಟು ದೀರ್ಘವಾಗ್ತಾ ಇದೆ ಕ್ಷಣವೊಂದು ಯುಗವಾಗಿ ತೃಣಕ್ಕಿಂತ ಕಡೆಯಾಗಿ ಪುರೇಂದ್ರದಾಸರು ಬರೀತಾರೆ ಒಂದು ಕ್ಷಣ ಯುಗದಂತಾಗ್ತಾ ಭಗವಂತನನ್ನು ಕಾಣದೆ ವಿರಹ ಅಂದರೆ ಅದು ನಮಗೆ ಯಾವಾಗ ಇದೆಲ್ಲ ಈ ಕಾಲವನ್ನು ನಾವು ಯಾವಾಗಲೂ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ನಮ್ಮ ನಮ್ಮ ಸುಖ ದುಃಖಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ನಾವು ಪೂರ್ಣವಾಗಿ ಒಂದು ಕೆಲಸದಲ್ಲಿ ತೊಡಗಿಕೊಂಡಿರ್ತೀವಿ ಒಂದು ಕ್ಷಣ ಕೂಡ ನಮಗೆ ಸಮಯ ಅವಕಾಶ ಇಲ್ಲ ಅಷ್ಟರ ಮಟ್ಟಿಗೆ ಬ್ಯುಸಿಂತ ಇರ್ತೀವಿ ನೋಡಿ ನೋಡ್ತಾ ದಿನಗಳು ವಾರಗಳಿಗೆ ಕಳೆದು ಹೋಗ್ತಾ ಇರ್ತವೆ ಅಷ್ಟು ಸ್ಪೀಡಾಗಿ ಹೋಗ್ತದೆ ಅಥವಾ ನಮಗೆ ಅತಿಯಾದ ಆನಂದ ಆನಂದದ ಉತ್ತುಂಗ ಶಿಖರದಲ್ಲಿ ಇರುವ ಸಂದರ್ಭ ಬಂದಾಗಲೂ ಅಷ್ಟೇ ಕ್ಷಣ ಕ್ಷಣ ಕಳೆದೋಗ್ತಾ ಇರೋದು ಗೊತ್ತೇ ಗಂಟೆಗಟ್ಟಲೆ ದಿನಗಟ್ಟಲೆ ತಿಂಗಳ ಗಟ್ಟಲೆ ಕಳೆದೋಗ್ತಾ ಇರ್ತದೆ ಆದರೆ ಯಾವಾಗ ನಮಗೆ ಅತ್ಯಂತ ಸಂಕಟ ಆಗಿದೆ ದುಃಖ ಆಗಿದೆ ಯಾವ ರೀತಿಯಲ್ಲೂ ನಿವಾರಿಸಕ್ಕಾಗದಂಥ ಅತ್ಯಂತ ವೇದನಾಮಯವಾದಂಥ ಸನ್ನಿವೇಶ ಬಂದಿದೆ ಒಂದೊಂದು ಕ್ಷಣ ಕಳೆಯುವುದು ಕೂಡ ನಮಗೆ ತಪಸ್ಸು ಮಾಡಿದ ಹಾಗಾಗ್ತದೆ ಅರ್ಧ ಗಂಟೆ ಕಳೆಯುವುದಿಲ್ಲ ಒಂದು ಗಂಟೆ ಕಳೆಯುವುದಿಲ್ಲ ಐದು ನಿಮಿಷನೇ ಮುಂದಕ್ಕೆ ಹೋಗುವುದಿಲ್ಲ ಅಯ್ಯೋ ಯಾತಕ್ಕಪ್ಪ ಹೀಗೆ ಇದೆ ಬದುಕಿದ್ದೀನಿ ಅಂತ ನಾವು ಭಾವಿಸ್ತೇವೆ ಅದರ ತೀವ್ರತೆ ಇಲ್ಲಿ ಹೇಳಲಾಗಿದೆ ನಿಮೇಶೇಣ ಯುಗಾಯಿ ತಮ್ ನಿಮೇಷಣ ಒಂದು ಕ್ಷಣ ದೀರ್ಘಕಾಲ ಯುಗ ಅಂತಂದರೆ ಎಷ್ಟದು ಸಾವಿರಾರು ಲಕ್ಷಾಂತರ ಕೋಟಿ ಕೋಟಿ ವರ್ಷಗಳು ಸೇರಿದಾಗ ಒಂದು ಯುಗ ಆಗೋದು ಅಷ್ಟು ದೀರ್ಘವಾಗಿ ಅನ್ನಿಸ್ತಾ ಇತ್ತು ಒಂದು ಕ್ಷಣ ಮುಂದಕ್ಕೆ ಹೋಗ್ತಾ ಇಲ್ಲ ಅಷ್ಟರ ಯಾತನೆ ಯಾಕೆ ಇದೆಯಪ್ಪ ಅಂತ ಇದೇ ರೀತಿಯ ಒಂದು ಭಾವನೆಯನ್ನು ಗೋಪಿಕಾ ಗೀತೆ ಅಂತ ನೀವು ಕೇಳಿರ್ಬೋದು ಭಾಗವತದಲ್ಲಿ ಬರ್ತದೆ ಅದು ಗೋಪಿಕಾ ಗೀತೆ ಕೃಷ್ಣ ಮಥುರೆಗೆ ಹೊರಟು ಹೋದ ನಂತರ ಗೋಪಿಕಾ ಸ್ತ್ರೀಯರೆಲ್ಲ ಸೇರಿ ಕೃಷ್ಣನನ್ನು ಕಾಣದೇ ಹಂಬಲಿಸ್ತಾ ಇರುವಾಗ ದುಃಖಿಸ್ತಾ ಇರುವಾಗ ಅವರ ವಿರಹ ವೇದನೆ ಅವರ ದುಃಖವನ್ನು ಕವಿ ಬರೀತಾನೆ ಅಲ್ಲಿ ಕೂಡ ಹೇಳ್ತಾರೆ ಇದೇ ರೀತಿ ತೃಟಿರ್ ಅಂತ ಬರ್ತದೆ ನಿನ್ನನ್ನು ಕಾಣದೆ ಒಂದೊಂದು ತ್ರುಟಿ ತ್ರುಟಿ ಅಂತ ಅಂದರೆ ಒಂದು ಕ್ಷಣ ಇದೆಯಲ್ಲ ಸೆಕೊಂಡು ಆದರೆ ಅರವತ್ತ ಮೂರನೇ ಒಂದು ಭಾಗ ಅಂಥ ಒಂದು ಸಣ್ಣ ಯುಗದಂತೆ ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ ಯುಗಾಯಿತಮ್ ನಿಮೇಶೇಣ ಚಕ್ಷುಷ ಪ್ರಾವೃಷಾಯಿತಂ ಕಣ್ಣುಗಳಿಂದ ಚಕ್ಷುಷ ಕಣ್ಣುಗಳಿಂದ ಚಕ್ಷುಷ್ ಅಂತಂದರೆ ಕಣ್ಣು ಪ್ರಾವೃಟ್ ಅಂತ ಪ್ರಾವೃಷಾಯಿತಂ ಕಣ್ಣುಗಳಲ್ಲಿ ಮಳೆ ಧಾರಾಕಾರ ಮಳೆ ಮೊಸಳಧಾರೆ ಅಂತ ಹೇಳ್ತಾರಲ್ಲ ವರ್ಷದಲ್ಲಿ ಒಂದೋ ಎರಡು ಸಲ ಬರ್ತದೆ ಜಡಿಮಳೆ ಅಂತ ಹೇಳ್ತೇವೆ ಒಣಕೆ ಜಡ್ದ ಹಾಗೆ ಒಣಕ್ಕೆ ಹಿಂದಿನ ಈಗ ಯಾರು ಒನಕೆಯೇ ನೋಡಿಲ್ಲ ಬಿಡಿ ಹಳೆ ಕಾಲದಲ್ಲೆಲ್ಲ ಈ ಮಿಲ್ಲಿರಲಿಲ್ಲ ಭತ್ತವನ್ನು ಕೊಟ್ಟಿ ಅದರ ಹೊಟ್ಟನ್ನೆಲ್ಲ ಬೇರ್ಪಡಿಸಿ ಅಕ್ಕಿಯನ್ನು ಬೇಯಿಸ್ತಾ ಇದ್ರು ಹಳೇ ಮನೆಗಳಲ್ಲೆಲ್ಲ ಈಗಲೂ ಕೂಡ ಇರ್ತದೆ ಒಂದು ಮನೆ ಮೂಲೆಯಲ್ಲಿ ಎಲ್ಲ ಒಂದು ಕಡೆ ಒಂದು ದೊಡ್ಡ ಒಂದು ದಂಡ ಕೋಲು ದಪ್ಪದ ಒಂದು ದೊಣೆ ಅದಕ್ಕೆ ಒನಕ್ಕೆ ಅಂತ ಕರಿತೀವಿ ಒನಕೆ ಓಬವ್ವ ಕಥೆ ಕೇಳಿದ್ದೀರಿ ಅದಕ್ಕೆ ಮುಸಲ ಅಂತ ಹೇಳ್ತಿದ್ದರು ಅಂಥ ಒಣಕಿಯಷ್ಟು ದೊಡ್ಡದ ಸೈಜಿನ ಮಳೆ ಬಿಳು ಬಿದ್ದರೆ ಅದು ಮುಸಲಧಾರೆ ಅಂತ ಹೆಸರು ಅಷ್ಟು ದೊಡ್ಡದು ಇರೋದಿಲ್ಲ ಆದರೆ ನಾವು ಕಾಣೋದ್ರಲ್ಲೆಲ್ಲ ಅತಿ ದೊಡ್ಡ ಆಕಾರದ ಹನಿಗಳು ಬಿದ್ದರೆ ಜೋರಾಗಿ ಬಡಿತಾ ಇರ್ತದೆ ಅದು ಮಳೆ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಬಂತು ಅಂದರೆ ನೀರು ಕೊಚ್ಚಿ ಹೋಗ್ತಾ ಇರ್ತವೆ ಪ್ರವಾಹ ಆಗಿ ಹೋಗ್ತಾ ಇರ್ತದೆ ಆ ರೀತಿಯಲ್ಲಿ ಕಣ್ಣುಗಳಿಂದ ಧಾರಾಕಾರ ನೀರು ಸುರಿತಾಯಿದೆ ತಡೆಯಕ್ಕಾಗದೆ ಯುಗಾಯಿತಂ ನಿಮೇಷೇಣ ಚಕ್ಷುಷ ಪ್ರಾವೃಷಾಯಿತಂ ಶೂನ್ಯಾಯಿತಂ ಜಗತ್ ಸರ್ವಂ ಜಗತ್ತೆಲ್ಲವೂ ಶೂನ್ಯವಾಯಿತು ಎಲ್ಲ ವಸ್ತುಗಳಿವೆ ಜಗತ್ತಲ್ಲಿ ಪ್ರತಿಯೊಂದು ಇದೆ ಪ್ರಾಣಿ ಪಕ್ಷಗಳು ಸುಂದರವಾದಂಥ ಪ್ರಕೃತಿ ಹಣ್ಣು ಹಂಪಲುಗಳು ಎಲ್ಲ ಇವೆ ಆದರೆ ಭಗವಂತ ಸಿಕ್ಕಿಲ್ಲಲ್ಲ ನನ್ನ ಪ್ರಿಯತಮನಾದಂಥ ಕೃಷ್ಣ ಗೋವಿಂದ ಗೋವಿಂದ ವಿರಹೇಣ ಅಂತ ಹೇಳ್ತಾರೆ ಸಿಗಲಿಲ್ಲವಲ್ಲ ಆದ್ದರಿಂದ ಈ ಜಗತ್ತು ಇದ್ದರೂ ಇಲ್ಲದ ಹಾಗೆ ಶೂನ್ಯ ಏನಿಲ್ಲ ಬರೀ ಬರಡು ಸಹಾರ ಮರುಭೂಮಿಗೆ ಹೋದರೆ ಅಥವಾ ನಮ್ಮದೇ ಖಾರ ಮರುಭೂಮಿ ಇದೆಯಲ್ಲ ಅಲ್ಲಿಗೆ ಹೋದರೆ ಬರೀ ಮರು ಮರಳುಗಾಡು ಅಲ್ಲಿ ಮರಳು ಬಿಟ್ಟರೆ ಬೇರೆ ಏನೂ ಇಲ್ಲ ಎಷ್ಟೆಷ್ಟು ದೂರ ನೋಡ್ತಿ ಸಮುದ್ರ ನೋಡಿದ ಹಾಗೆ ಬರೀ ಮರಳುಗಾಡು ಮರಳುಗಾಡು ಇಲ್ಲಿ ಇಷ್ಟು ಹಚ್ಚ ಹಸುರಿನ ಮರಗಳು ಗಿಡಗಳು ಕಾಡು ಇದನ್ನೆಲ್ಲ ನೋಡಿ ಹೊಲಗಳು ಗದ್ದೆಗಳು ಎಲ್ಲ ನೋಡಿ ಒಂದೇ ಒಂದು ಎಲೆಯನ್ನು ನೋಡಿದಂಥ ಒಂದು ಊರಿಗೆ ಹೋಗಿಬಿಟ್ಟು ಬಂದರೆ ಇದು ಎಂಥ ಮರಳುಗಾಡು ಅಂತ ನೀವು ಹೇಳೇ ಹೇಳ್ತೀರಿ ಆ ರೀತಿಯಲ್ಲಿ ಈ ಜಗತ್ತೆಲ್ಲವೂ ಕೂಡ ಶೂನ್ಯವಾಗಿ ಏನೂ ಇಲ್ಲದೆ ಸ್ವಾರಸ್ಯ ಇಲ್ಲದೆ ಹೊರಟೋಗ್ತಾ ಇದೆಯಲ್ಲ ಶೂನ್ಯಾಯಿತಂ ಜಗತ್ ಸರ್ವಂ ಗೋವಿಂದ ವಿರಹೇಣಮೇ ಗೋಪಿಕೆಯ ಅವಸ್ಥೆ ನನಗೆ ಬಂತು ಅಂತ ಅವರ ಸೂಚನೆ ಇದೆ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಕುಟುಂಬವನ್ನು ಹೊಂದಿದ್ರು ಪತಿ ಇದ್ದ ಮಕ್ಕಳಿದ್ದರು ಕೃಷ್ಣನ ಒಂದು ಕೊಳಲಿನ ಸದ್ದು ಕೇಳಿದರೆ ಸಾಕು ಮಗುವಿನ ಅಲ್ಲೇ ಬಿಸಾಡ್ತಿದ್ರು ಗಂಡನ ಸೇವೆ ಮಾಡ್ತಾಯಿದ್ರು ಅಲ್ಲೇ ಬಿಡ್ತಿದ್ರು ಓಡ್ ಹೋಗ್ತಿದ್ರು ಯಾಕಂದರೆ ಅದು ದಿವ್ಯವಾದಂಥ ಒಂದು ಕೃಷ್ಣನ ಸಂಬಂಧ ಅದು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನಮಗೆ ಸಾಮಾನ್ಯರಿಗೆ ನಾವೆಲ್ಲ ಗೋಪಿಕಾ ಸ್ತ್ರೀಯರು ಅಂತ ಅಂದರೆ ಕೃಷ್ಣನ ಬಗ್ಗೆ ಪ್ರಣಯ ಲೀಲಿ ಅಂತ ಅಂದ್ಕೊಳ್ತೀವಿ ಅದಲ್ವೇ ಅಲ್ಲ ಅದು ಅತ್ಯಂತ ಪರಿಶುದ್ಧವಾದ ಲೌಕಿಕವಾದ ದಯ ದೇಹಕ್ಕೆ ಸಂಬಂಧಪಟ್ಟ ಯಾವ ಸ್ಪರ್ಶವೂ ಇಲ್ಲದಂಥ ದಿವ್ಯವಾದಂಥ ಪ್ರೇಮ ಅದು ಅದಕ್ಕೆ ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಮ್ಮಲ್ಲಿ ಅಂಥ ಪರಿಶುದ್ಧತೆ ಇದ್ದರೆ ಮಾತ್ರ ಅದು ಅರ್ಥ ಆಗತ್ತೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಶ್ರೀರಾಮಕೃಷ್ಣರು ಕೂಡ ಹೇಳ್ತಾರೆ ಆ ರೀತಿಯ ಅವಸ್ಥೆಯನ್ನು ಅನುಭವಿಸಿದ್ದವನು ಚೈತನ್ಯ ಮಹಾಪ್ರಭು ಹೀಗೆ ಭಗವಂತನ ಅಗಲಿಕೆಯಿಂದ ಒಂದು ಕ್ಷಣವೂ ಕೂಡ ಇರಕ್ಕಾಗದೆ ಈ ಜಗತ್ತೇ ಬೇಡ ಅಂತ ಅನ್ನಿಸ್ಕೊಂಡು ದುಃಖಿಸ್ತಾ ಕಣ್ಣೀರು ಸುರಿಸ್ತಾ ಇರುವಂಥ ಅವಸ್ಥೆ ನನ್ನದಾಯ್ತಲ್ಲ ಮತ್ತೆ ಇನ್ನು ಕೊನೆಗೆ ಒಂದು ಹೇಳ್ತಾನೆ ಎಂಟನೇ ಶ್ಲೋಕದಲ್ಲಿ ಆಶ್ಲಿಷ್ಯವಾ ಪಾದರತಾಂ ಪಿನಷ್ಟು ಮಾಂ ಆದರ್ಶನಾಥ ಮರ್ಮಹತಾಂ ಕರೋದು ವಾ ಯಥಾ ತಾ ವಿಧಾತು ಲಂಪಟೋ ಮತ್ಪ್ರಾಣನಾಥಸ್ತು ಸ ಏನರ ಇದರ ಅರ್ಥ ಏನಂತಂದರೆ ಆ ಸ್ವೇಚ್ಛಾಚಾರಿಯು ನನ್ನನ್ನು ಆಲಂಗಿಸಿ ಅದುಮಿ ಬಿಡ್ಲಿ ಅಥವಾ ನನಗೆ ಕಾಣಿಸಿಕೊಳ್ಳದೆ ಮರ್ಮಸ್ಥಾನವನ್ನು ಆಘಾತ ಬಿಡ್ಲಿ ಅಥವಾ ನನಗೆ ಏನು ಬೇಕಾದರೂ ಮಾಡಲೀ ಅವನೇ ನನ್ನ ಪ್ರಾಣನಾಥ ಇನ್ನು ಬೇರೆ ಯಾರೂ ಅಲ್ಲ ಇದು ಒಂದು ರೀತಿ ರಾಗಭಕ್ತಿಯ ಒಂದು ಅವಸ್ಥೆ ರಾಧೆ ಯಾವ ಭಾವನೆಯನ್ನು ಯಾವ ಮಹಾಭಾವ ಅಂತ ಹೇಳ್ತಾರಲ್ಲ ಭಕ್ತಿಯ ಪರಾಕಾಷ್ಠೆ ಅದು ಅದನ್ನು ಅನುಭವಿಸಿದಲೋ ಅಂಥ ಅವಸ್ಥೆಯನ್ನು ಚೈತನ್ಯ ಪ್ರಭುಗಳು ಅನುಭವಿಸಿದ್ರಂತೆ ಚೈತನ್ಯ ಪ್ರಭುಗಳನ್ನು ಶ್ರೀಕೃಷ್ಣನ ಅವತಾರ ಅಂತಲೇ ಹೇಳ್ತಾರೆ ಅದೇ ರೀತಿ ಶ್ರೀ ರಾಧೆಯ ಅವತಾರ ಅಂತಲೂ ಕೂಡ ಹೇಳ್ತಾರೆ ಎರಡೂ ಬಗೆಯ ಆ ದಿವ್ಯ ರೂಪಗಳ ಅವತಾರವಾಗಿ ಮೂಡಿಬಂದಂಥವರು ಚೈತನ್ಯ ಪ್ರಭುಗಳು ಭಕ್ತರು ಸಾಮಾನ್ಯವಾಗಿ ತನ್ನನ್ನು ಸತಿಯಂತಲೂ ಭಗವಂತನನ್ನು ಪತಿ ಅಂತ ಭಾವಿಸ್ತಾರೆ ಭಕ್ತ ಹೆಂಗಸಾಗಿರಲಿ ಗಂಡಸಾಗಿರಲಿ ತನ್ನನ್ನು ತಾನು ಸ್ತ್ರೀ ಅಂತ ಭಾವಿಸ್ಕೊಳ್ಳೋದು ಅದೊಂದು ರೀತಿಯ ಭಕ್ತಿ ಇದೆ ಶಿವಶರಣರ ಭಕ್ತಿ ಸಂಪ್ರದಾಯದಲ್ಲೂ ಕೂಡ ಇದನ್ನು ನಾವು ಕಾಣ್ತೇವೆ ಶರಣ ಸತಿ ಲಿಂಗಪತಿ ಅಂತ ನಾವು ಅದನ್ನು ಗುರುತಿಸ್ತೇವೆ शरणु अथवा भक्ति कति अंडसलीस हेणे लिंग पति अरे शिव अव यलू पतिये अरे जीवात्मूंगे परमात्मू गंडे अंत भावने भक्तिया रूपद भक्ति वैष्णव पंथदू कूड़ा कैंड ಭಕ್ತರೆಲ್ಲರೂ ಕೂಡ ರಾಧೆಯ ಅಥವಾ ಗೋಪಿಕಾಸ್ತ್ರೀಯರ ಭಾವವನ್ನು ಆರೋಪಿಸಿಕೊಂಡು ತನ್ನ ಪತಿ ಶ್ರೀಕೃಷ್ಣನೇ ಅಂತ ಭಾವಿಸಿಕೊಂಡು ಹಂಬಲಿಸ್ತಾ ಇರುವಂಥದ್ದು ಆ ರೀತಿಯ ಒಂದು ಭಾವನೆ ಈ ಕೊನೆಯ ಶ್ಲೋಕದಲ್ಲಿ ಇರುತ್ತೆ ಏನಾಗಿದೆ ಅಂತಂದರೆ ಭಕ್ತ ತನ್ನನ್ನು ತಾನು ಕೃಷ್ಣನಿಗೆ ಅರ್ಪಿಸಿಕೊಂಡಿದ್ದಾನೆ ಅವನ ಪಾದಗಳಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದಾನೆ ಅಂಥವನನ್ನು ನಾನು ಭಗವಂತ ಏನು ಬೇಕಾದರೂ ಮಾಡಲಿ ಯಾವ ಅವಸ್ಥೆಯಲ್ಲಿ ಬೇಕಾದರೂ ಇಡಲಿ ಎಷ್ಟು ಕೆಟ್ಟದಾಗಿ ಬೇಕಾದರೂ ನಡೆಸ್ಕೊಳ್ಳಿ ನನ್ನನ್ನು ಪೂರ್ಣವಾಗಿ ಭಗವಂತನಿಗೆ ಒಪ್ಪಿಸಿಕೊಂಡಿದ್ದೇನೆ ನನ್ನ ಪ್ರಾಣನಾಥ ನನ್ನ ಪ್ರಾಣ ಉಳಿಯುವುದಕ್ಕೆ ಯಾರು ಕಾರಣನೋ ಅಥವಾ ನನ್ನ ಪ್ರಾಣ ಎಲ್ಲವೂ ಯಾರಲ್ಲಿ ಅರ್ಪಿಸಲ್ಪಟ್ಟಿದೆಯೋ ಅವನು ನನಗೆ ಯಾವಾಗಲೂ ಪ್ರಾಣನಾಥ ಆಗಿಯೇ ಇರ್ತಾನೆ ನನ್ನ ಈ ಭಾವನೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳ್ತಾನೆ ಆಶ್ಲಿಷ್ಯ ಅಂತಂದರೆ ಆಲಂಘಿಸಿಕೊಳ್ಳೋದು ಭಗವಂತ ಪಾದರತಾಂ ಅವನ ಪಾದದಲ್ಲಿ ಬಿದ್ದಂತಹ ಮಾಮ್ ನನ್ನನ್ನು ಆಶ್ಲಿಷ್ಯವಾ ಒಂದು ವೇಳೆ ಆಲಂಸ್ಕೊಳ್ಳಿ ಪ್ರೀತಿಯಿಂದ ನನ್ನನ್ನು ಸ್ವೀಕರಿಸಲಿ ಪಾದರತಾಂ ಪಿನಷ್ಟು ಮಾಂ ಪಿನಷ್ಟು ಅಂತಂದರೆ ಯಾರಾದರೂ ಕಾಲಿಗೆ ಬಿದ್ದರೆ ಕಾಲಿಂದ ಒದ್ದು ಬಿಡೋದು ದಂಡಿಸ್ಲಿ ಬೇಕಾದರೆ ಏನು ಬೇಕಾದರೂ ಮಾಡಲಿ ಭಗವಂತ ಅದರ್ಶನಾಥ ಮರ್ಮತ ಭಗವಂತನನ್ನು ನೋಡದೆ ನನ್ನ ಮರ್ಮಾಘಾತ ಆಗು ಹೋಗಿದೆ ಮರ್ಮ ಅಂತಂದರೆ ನನ್ನ ಜೀವ ಪ್ರಾಣ ಉಳಿಯುವುದಕ್ಕೆ ಯಾವುದು ಮುಖ್ಯವೋ ಅಲ್ಲಿಗೆ ಏಟು ಬಿದ್ದರೆ ಮರ್ಮಾಘಾತ ಆಯಿತು ಅಂತ ಹೇಳ್ತೀವಿ ಹಾಗೆ ಭಗವಂತನನ್ನು ಕಾಣದೇ ಇರುವಂಥ ಆ ವ್ಯಾಕುಲತೆಯಿಂದ नड़ी प्राण के पेट बिंदी नद्रेदली नवीकारू आगलीशनाथ मर्महता करोधातु नाव रीति बेदू इली अवस्थेलीकबीडली विधधातु लंपट विशिष्टवान प्रयोग अष्णन लंपट अंताने ಸ್ವೇಚ್ಛಾಚಾರಿ ತನಗೆ ಇಷ್ಟ ಬಂದಂಗೆ ಮಾಡುವವನು ಭಗವಂತ ಮಗುವಿನ ಸ್ವಭಾವದವ ಅಂತ ಶ್ರೀಮಾತೆ ಶಾರದಾದೇವಿಯವರು ಹೇಳ್ತಿದ್ರು ಅದು ಹೇಗೆ ಅಂತಂದರೆ ಅವನು ತನ್ನ ಇಚ್ಛೆ ಪ್ರಕಾರ ಮಾಡ್ತಾನೆ ಕೆಲವರು ಅತ್ಯಂತ ನೀಚಾತಿ ನೀಚರು ಅಂತ ನಾವು ಅಂದ್ಕೊಂಡ್ರೆ ಅವನ ಮೇಲೆ ಭಗವಂತ ಕೃಪೆಯ ಮಳೆಗರಿತಾನೆ ಇನ್ನು ಎಷ್ಟು ಸಾತ್ವಿಕರು ಅಷ್ಟೊಂದು ತಪಸ್ಸು ಮಾಡ್ತಾರೆ ಅನೇಕಾನೇಕ ವರ್ಷಗಳ ಕಾಲ ಕಠಿಣವಾದ ಸಾಧನೆ ಮಾಡ್ತಾರೆ ಆದರೂ ಕೂಡ ಭಗವಂತ ದರ್ಶನ ಕೊಡೋದಿಲ್ಲ ಚೆನ್ನಾಗಿ ಆಟ ಇದಕ್ಕೆ ಸ್ವೇಚ್ಛಾಚಾರಿ ತನಗೆ ಇಷ್ಟ ಬಂದಾಗ ಮಾಡುವನೋ ಒಂದು ಅರ್ಥ ನೀತಿ ನಿಯಮ ಎಂಥದ್ದು ಇಲ್ಲವೇ ಅಂತ ಕೇಳ್ತೀವಿ ಭಗವಂತನಿಗೆ ಯಾವ ನಿಯಮ ಎಲ್ಲ ನಿಯಮವನ್ನು ಮಾಡಿದಂಥವನೇ ಅವನು ಅವನಿಗೆ ಇಷ್ಟ ಬಂದಾಗ ಮದನ್ನು ಮುರಿತಾನೆ ಮತ್ತೆ ಕಟ್ತಾನೆ ಅದಕ್ಕೆ ಶ್ರೀಮಾತಿ ಅವರು ಹೇಳ್ತಾರೆ ಅವನ ಮಗುವಿನ ಸ್ವಭಾವ ಚಿಕ್ಕ ಮಗು ಒಂದು ಒಳ್ಳೆಯ ಸುಂದರವಾದ ಬೊಂಬೆ ಇದೆ ಅಂತಾದರೆ ನೋಡಪ್ಪ ಒಳ್ಳೆ ಸುಂದರವಾಗಿದೆ ಬೊಂಬೆ ಕೊಡುವಂತ ಯಾರಾದರೂ ಕೇಳಿದರೆ ಕೊಡೋಲ್ಲ ನಾನು ಕೊಡಲ್ಲ ಅಂತ ಹೇಳಿ ಗಲಾಟೆ ಮಾಡಿಕೊಂಡು ಹೋಗ್ತಾ ಇರ್ತದೆ ಆದರೆ ಇನ್ಯಾರಾದರೂ ತನಗಿಷ್ಟ ಆದ ಯಾರು ವ್ಯಕ್ತಿ ಎದುರುಗಡೆ ಬಂದರೆ ಅವನು ಎಂಥವನ್ನೇ ಆಗಲಿ ತಗೋಪ್ಪ ಕೊಟ್ಬಿಡ್ತದೆ ಮಗುವಿನ ಸ್ವಭಾವ ಭಗವಂತನ ಸ್ವಭಾವ ಈ ರೀತಿಯಂತೆ ಇಲ್ಲಿ ಲಂಪಟ ಅಂತಂದರೆ ಸ್ವೇಚ್ಛಾಚಾರಿ ತನಗಿಷ್ಟ ಬಂದಂಗೆ ಮಾಡುವವನು ಅಂತ ಅರ್ಥ ಗೋಪಿಕಾ ಸ್ತ್ರೀಯರ ಜೀವನದಲ್ಲಿ ಕೂಡ ಒಂದು ರೀತಿಯ ಕಥೆ ಈ ರೀತಿ ಬರ್ತದೆ ಅವನು ಭಗವಂತ ಅವನಿಗೆ ಒಂದೇ ಪತ್ನಿ ಅಂತೇನಿಲ್ಲ ಜಗತ್ತಲ್ಲಿರುವ ಎಲ್ಲ ವ್ಯಕ್ತಿಗಳು ಅವನ ಪತ್ನಿಯರೇ ಜೀವಾತ್ಮ ಎಲ್ಲವೂ ಕೂಡ ಭಗವಂತನ ಸತಿಯರೇ ಅಂತ ಅದರ ಒಂದು ಈ ಕಲ್ಪನೆಯ ಒಂದು ಕಥಾರೂಪ ಎನ್ನುವ ಹಾಗೆ ಆ ಗೋಪಿಕಾಸ್ತ್ರೀಯರ ಲೀಲೆಯಲ್ಲಿ ಕಂಡು ಉಳಿದ ಗೋಪಿಕೆಯರ ಜೊತೆಗೆ ಕೃಷ್ಣ ರಾಸಾಲೀಲಿ ಆಡ್ತಾ ಇರಬೇಕಾದ್ರೆ ರಾಧೆಗೆ ಬಹಳ ಕೋಪವಂತಂತೆ ನನ್ನ ಕೃಷ್ಣನಾದವನು ಉಳಿದ ಹೆಂಗಸರ ಬೆಳಿಗ್ಗೆಲ್ಲ ಹೋಗ್ತಾ ಇದ್ದಾನೆ ಅಂತಂದರೆ ಅದು ಕೋಪ ಬರಲ್ವೇ ಈ ಅಭಿಮಾನವನ್ನು ಅಂಧವಾದಂಥ ಜಂಭವನ್ನು ಮುರಿಯುವುದಕ್ಕೆ ಕೃಷ್ಣ ಚೆನ್ನಾಗಿ ಆಟ ಆಡ್ದಂತೆ ಕೊನೆಗೆ ಅವಳು ಅದನ್ನು ಕೂಡ ಕಿತ್ತು ಹಾಕಿ ನೀನೇನು ಬೇಕಾದರೂ ಮಾಡಪ್ಪ ನನ್ನ ಹೃದಯ ನನ್ನ ಪ್ರಾಣ ಎಲ್ಲ ನಿನಗೆ ಸಮರ್ಪಿಸಿ ಆಗಿದೆ ನೀನು ಯಾರ ಜೊತೆಗೆ ಬೇಕಾದರೂ ಹೋಗು ಓಡಾಡು ಅಂತ ಹೇಳಿದಾಗ ಕೃಷ್ಣ ತನ್ನ ನಿಜರೂಪವನ್ನು ತೋರಿಸ್ಕೊಂಡು ಹೇಳಿದಂತೆ ಇಲ್ಲ ನಾನು ಪ್ರತಿಯೊಬ್ಬರಲ್ಲೂ ಕೂಡ ಇರುವಂಥ ಅಂತರ ಯಾಮಿ ಅಂತರ್ಯಾಮಿಯಾದಂಥವನು ನಾನು ಉಳಿದೆಲ್ಲರೂ ಕೂಡ ಜೀವಾತ್ಮನ ಸದಾ ನನ್ನ ಜೊತೆಗೆ ಇರುವಂಥವರು ಇದನ್ನು ನೀನು ಅರ್ಥ ಮಾಡಿಕೊಂಡಿದ್ಯಾ ಅಂತ ಹೇಳಿ ಅವಳಿಗೆ ದರ್ಶನ ಕೊಟ್ಟಂತೆ ಈ ತತ್ವ ಮತ್ತು ಈ ಕಥೆಯ ಹಿನ್ನೆಲೆಯಲ್ಲಿ ಇದೆ ಈ ಲಂಪಟ ಅಂತಂದರೆ ಸ್ವೇಚ್ಛಾಚಾರಿ ಯಾವ ರೀತಿ ಬೇಕಾದರೂ ನನ್ನನ್ನು ಮಾಡಲಿ ರಾಧೇಯ ಭಾವವನ್ನು ವಿಶೇಷವಾಗಿದ್ದಲ್ಲಿ ತರ್ತಾರೆ ಮತ್ ಪ್ರಾಣನಾಥಸ್ತು ಸ ಏವ ನಾಪರ ನನ್ನ ಪ್ರಾಣನಾಥ ಇವನೇ ಭಗವಂತನೇ ಕೃಷ್ಣನೇ ಹೊರತು ಬೇರೆ ಯಾರೂ ಅಲ್ಲ ಅಂತ ಹೇಳ್ತಾರೆ ಈ ಕೊನೆಯ ಶ್ಲೋಕದಲ್ಲಿ ಏನನ್ನು ಹೇಳಲಾಗ್ತದೆ ಅಂತಂದರೆ ಭಕ್ತ ಡಿಮ್ಯಾಂಡ್ ಮಾಡೋದು ಬೇಕಾಗಿಲ್ಲ ನಾನು ಅಷ್ಟೊಂದು ಪ್ರಾರ್ಥನೆ ಮಾಡ್ತೇನೆ ಇಷ್ಟೊಂದು ಒಳ್ಳೆಯ ಸಾಧನೆ ಮಾಡ್ತಾಯಿದ್ದೇನೆ ನನಗೆ ಬೇಕಾದಷ್ಟು ಸಂಪತ್ತು ಕೊಡಲಿ ಅದು ಕೊಡಲಿ ಚೆನ್ನಾಗಿ ಇಟ್ಟಿರಲಿ ರೋಗ ಬಾರದೇ ಇರಲಿ ಕಷ್ಟ ದೊರಕದೇ ಸುಲಭವಾಗಿ ಸಾಕ್ಷಾತ್ಕಾರ ಆಗಲಿ ಅಂತ ನಾವೇನು ಭಾವಿಸೋದು ಬೇಕಾಗಿಲ್ಲ ಭಗವಂತ ಎಲ್ಲರಿಗೂ ಸುಖ ದುಃಖ ಕೊಡ್ತಾನೆ ಪ್ರತಿಯೊಬ್ಬರ ಕರ್ಮಾನುಸಾರ ಅವರವರಿಗೆ ಯಾವ್ಯಾವುದು ಒದಗಬೇಕು ಅಂಥ ಅನುಭವಗಳನ್ನೆಲ್ಲ ಕೊಡ್ತಾನೆ ಪ್ರತಿಯೊಂದು ಕೂಡ ಅವರು ಪರೀಕ್ಷೆಯಲ್ಲಿ ವಿಜಯ ಹೊಂದಿ ಭಗವಂತನ ಕಡೆ ಬರುವುದಕ್ಕಾಗಿ ಕೊಟ್ಟಿರುವಂಥ ಒಂದೊಂದು ಟೆಸ್ಟ್ ಆದ ಕಾರಣ ನಮ್ಮ ಆ್ಯಟಿಟ್ಯೂಡ್ ಹೇಗಿರಬೇಕು ನಮ್ಮ ಸ್ವಭಾವ ಭಗವಂತನ ಕಡೆಗೆ ನಮ್ಮ ಭಾವನೆ ಹೇಗಿರಬೇಕು ಅಂತಂದರೆ ಯಾವ ಅವಸ್ಥೆ ಬರಲಿ ಯಾವ ಪರಿಸ್ಥಿತಿ ಇರಲಿ ಯಾವ ಭಾವಾಂತರಗಳಿರಲಿ ಎಂಥ ಅನುಭವಗಳಿರಲಿ ಭಗವಂತ ಅವನಿಗೆ ನನ್ನನ್ನು ಒಪ್ಪಿಸಿಕೊಂಡದ್ದು ಫೈನಲ್ ಆಗು ನಾನು ಸರ್ವತ್ರ ಯಾವುದೇ ಸನ್ನಿವೇಶ ಇದ್ದರೂ ಕೂಡ ಭಗವಂತನನ್ನು ಬಿಟ್ಟಿರುವುದಕ್ಕೆ ಸಾಧ್ಯ ಇಲ್ಲ ಈ ರೀತಿಯ ಭಾವನೆ ಇರಬೇಕು ಅಂತ ಶಿಕ್ಷಾಷ್ಟಕವನ್ನು ಇಲ್ಲಿ ಕೊನೆಗೊಳಿಸ್ತಾರೆ ಈ ಎಂಟು ಶ್ಲೋಕಗಳಲ್ಲಿ ಅನೇಕ ಸಂಗತಿಗಳು ಬರ್ತವೆ ನಮಗೆ ಸಾಮಾನ್ಯವಾಗಿ ಓದಿದ ತಕ್ಷಣ ಇದು ಎಲ್ಲ ಗಮನಕ್ಕೆ ಬರೋದಿಲ್ಲ ಸ್ವಲ್ಪ ಅದರಲ್ಲಿ ಮನಸ್ಸು ಕೊಟ್ಟು ಗಮನ ಕೊಟ್ಟು ನಾವು ಆಳಕ್ಕಾಳ ಕೇಳಿದಾಗ ಅನೇಕ ವಿಚಾರಗಳು ನಮಗೆ ಗೋಚರವಾಗ್ತದೆ ಇಲ್ಲಿ ಎರಡು ಸಂಗತಿಗಳು ವಿಶೇಷವಾಗಿವೆ ಒಂದು ಚೈತನ್ಯ ಮಹಾಪ್ರಭುಗಳ ಆ ಜೀವನ ಅವರ ಸಾಧನೆ ಅವರ ಭಾವನೆಗಳು ಇದೆಲ್ಲವೂ ಕೂಡ ಮಡುಗಟ್ಟಿ ನಿಂತಿದೆ ಇನ್ನೊಂದು ವಿಶೇಷ ಅಂತಂದರೆ ಭಕ್ತಿಯ ಮಾರ್ಗದಲ್ಲಿ ಸಾಧನೆ ಮಾಡುವವನು ಹಂತ ಹಂತವಾಗಿ ಅನೇಕ ಬಗೆಯ ಮಾರ್ಗಗಳನ್ನೆಲ್ಲ ಕ್ರಮಿಸಿ ಕೊನೆಗೆ ಬಂದು ತಲುಪಬೇಕಾದಂಥ ಆ ಮಹಾಭಾವದ ರಾಗಭಕ್ತಿಯ ಒಂದು ಸ್ಥಿತಿಯೇನಿದೆ ಅದನ್ನು ಚಿತ್ರಿಸಿದ್ದಾನೆ ಅವನ ಭಾವನೆ ಹೇಗಿರಬೇಕು ನಮ್ಮ ಸ್ವಭಾವ ಹೇಗಿರಬೇಕು ಭಕ್ತನ ಭಾವನೆ ಯಾವ ರೀತಿಯ ಸ್ವಭಾವದಲ್ಲಿ ನಾವು ಈ ಭಕ್ತಿಯನ್ನು ಆಚರಿಸಬೇಕು ಇದನ್ನು ಒಂದೊಂದು ರೀತಿಯಲ್ಲಿ ತನ್ನ ಭಾವನೆಯೋ ಎನ್ನುವ ರೀತಿಯಲ್ಲಿ ಚೈತನ್ಯ ಪ್ರಭುಗಳು ಹೇಳ್ತಾರೆ ವಿಶೇಷವಾಗಿ ಭಕ್ತಿಯ ಶಿಕ್ಷೆಯನ್ನು ನೀಡತಕ್ಕಂಥ ಈ ಸ್ತೋತ್ರ ಆದ್ದರಿಂದ ಶಿಕ್ಷಾಷ್ಟಕ ಎಂಟು ಶ್ಲೋಕಗಳಿವೆ ಅಂತ ಶಿಕ್ಷಾ ಅಂತ ಹೇಳಿದೆ ಇದು ಯಾವಾಗಲೂ ನಮ್ಮ ನಾಲಿಗೆಲಿ ನಲಿದಾಡ್ತಾ ಇರಬೇಕು ಆಗಾಗ ಕಿವಿಲಿ ಹೇಳ್ಕೊಳ್ತಾ ಇರಬೇಕು ಯಾಕಂದರೆ ನಾವು ತಪ್ಪದಾಗಲ್ಲ ಅದು ತಿದ್ದುತ್ತದೆ ಒಂದೊಂದು ಕ್ಷಣದಲ್ಲಿ ಮನಸ್ಸಿಗೆ ಏನು ಕೂಡ ದಾರಿ ತೋರದೇ ಇರುವಂಥ ಬಿಕ್ಕಟ್ಟು ಉಂಟಾದಾಗ ತಕ್ಷಣ ನೆನಪಾಗಿ ಬಿಡ್ತದೆ ಬಾಯಲಿ ಬರ್ತಾ ಇರ್ತದೆ ಅದು ದಾರಿ ತೋರಿಸ್ತದೆ ಇಂತ ವಿಶೇಷ ಲಕ್ಷಣಗಳನ್ನು ಹೊಂದಿರುವಂಥ ಅಪಾರ ಅರ್ಥಗಳು ಇರುವಂಥ ಈ ಶ್ಲೋಕಗಳನ್ನೆಲ್ಲ ಮುಖಸ್ಥ ಮಾಡ್ಕೊಂಡು ಬಿಟ್ಟರೆ ಅದು ನಮ್ಮದಾಗಿ ಬಿಡ್ತದೆ ಆಗಾಗ ಹೇಳ್ಕೊಳ್ತಾ ಇರಬಹುದು ಅದು ನಮಗೆ ಸಾಧನೆ ದಾರಿಯಲ್ಲಿ ಒಂದು ಟಾರ್ಚ್ ಲೈಟ್ ಥರ ಬೆಳ ಕತ್ತಲಲ್ಲಿ ಬೆಳಕು ತೋರಿಸುವಂಥ ಒಂದು ದೀವಟಿಕೆಯ ಹಾಗೆ ಕೆಲಸ ಮಾಡ್ತದೆ ಭಗವಂತನ ಕಡೆಗೆ ಅದು ನಮ್ಮನ್ನು ಕೊಂಡೊಯ್ಯುತ್ತದೆ ಬರೆದಂಥವರು ಸಾಮಾನ್ಯ ವ್ಯಕ್ತಿಗಳಲ್ಲ ಬಹಳ ದೊಡ್ಡ ಮಹಾತ್ಮರು ಅವತಾರ ಪುರುಷರು ಶ್ರೀರಾಮಕೃಷ್ಣರ ಅನೇಕ ಅನೇಕ ಭಾವನೆಗಳಿಗೆಲ್ಲ ಸಮಾನವಾದಂಥ ಹೋಲಿಕೆ ಇವರ ಜೀವನದಲ್ಲೂ ಬರ್ತದೆ ಶ್ರೀರಾಮಕೃಷ್ಣರ ವಚನವೇದದಲ್ಲಿ ಬರುವ ಅನೇಕ ಉಪದೇಶಗಳಿಗೂ ಇಲ್ಲಿನ ಉಪದೇಶಗಳಿಗೂ ತುಂಬ ಸಾಮ್ಯತೆ ಇದೆ ಈ ದೃಷ್ಟಿಯಲ್ಲಿ ಇದನ್ನು ಅಧ್ಯಯನವೂ ಮಾಡಬಹುದು ಸಾಧನೆಗೂ ಉಪಯೋಗಿಸಿಕೊಳ್ಳಬಹುದು ನಮ್ಮ ಮನಸ್ಸನ್ನು ಸಂಸ್ಕಾರಗೊಳಿಸುವುದಕ್ಕೆ ಅಷ್ಟು ಸುಲಭವಾಗಿ ಬಗ್ಗದಂಥ ಈ ಮನಸ್ಸಿದೆಯಲ್ಲ ಬಹಳ ಹಠಮರೆಯದು ಪಳಗಿಸುವುದಕ್ಕೆ ಸರಿಯಾದ ಅಂಕುಶವನ್ನು ಕೂಡ ಅದರಲ್ಲಲ್ಲಿ ಹಾಕುತ್ತೆ ಒಂದೇ ಒಂದು ನಮಗೆ ಇರಬೇಕಾದ ಒಂದು ಗುಣ ಏನು ಅಂತಂದರೆ ಇದರ ಆಳದಲ್ಲಿ ಇರುವಂಥ ಅರ್ಥವನ್ನು ಕೆದಕಿ ಕೆದಕಿ ತೆಗೆದು ಮನಸ್ಸಿನಲ್ಲಿ ಅದನ್ನು ವಿಸ್ತಾರವಾಗಿ ಚಿತ್ರಿಸುವಂಥ ಒಂದು ಆ ವಿಶೇಷ ಒಂದು ಕಲೆಯನ್ನು ನಾವು ರೂಢಿಸ್ಕೊಳ್ಬೇಕು ವಿಶೇಷ ಶಕ್ತಿ ಎಲ್ಲರಲ್ಲೂ ಇದೆ ಅದು ನಾವು ಡೀಪಾಗಿ ಅದನ್ನು ಆಲೋಚನೆ ಮಾಡ್ತಾ ಹೋದರೆ ತನಾಗಿ ಹೊಳೈತದೆ ಅದಕ್ಕೆ ಬೆಸ್ಟ್ ಏನು ಅಂತಂದರೆ ಸ್ವಲ್ಪ ಶ್ರಮ ಪರವಾಗಿಲ್ಲ ಬಾಯಿ ಪಾಠ ಮಾಡ್ಕೊಂಬಿಡೋದು ಆಗಾಗ ಹೇಳ್ತಾ ಇರೋದು ಒಂದೊಂದು ಸಲ ಹೇಳುವಾಗಲೂ ಮನಸ್ಸಿನಲ್ಲಿ ಅದು ಅರ್ಥ ಆಗಬೇಕು ಸುಮ್ಮನೆ ಗಿಣಿ ಪಾಠ ಮಾಡಿ ಪ್ರಯೋಜನ ಇಲ್ಲ ಹಾಗೆ ಅದನ್ನು ಮನಸ್ಸಿನಲ್ಲಿ ಹೇಳಿಕೊಳ್ತಾ ಇದ್ದರೆ ಒಂದೊಂದು ಬಾರಿ ಕೂಡ ಒಂದೊಂದು ಅರ್ಥ ಹೊಳೆಯುತ್ತದೆ ಆಳದ ಆಳದ ಅನೇಕ ಅನೇಕ ವಿಷಯಗಳೆಲ್ಲ ನಮ್ಮ ಗಮನಕ್ಕೆ ಬರ್ತದೆ ಅದು ಜೀವನದಲ್ಲಿ ನಮ್ಮನ್ನು ಸರಿದಾರಿಗೆ ಕೊಂಡೊಯ್ತದೆ ಹೀಗೆ ಇದರ ನಿಜವಾದ ಅಂತರಂಗವನ್ನು ನಾವು ಕಂಡುಕೊಳ್ಬೇಕು ಕೇವಲ ಪಠಣ ಮಾಡಿದ್ರಿಂದ ಏನೂ ದಕ್ಕುವುದಿಲ್ಲ ಅರ್ಥ ಇದೆಯಲ್ಲ ಅದು ಆಳದಲ್ಲಿ ಇರತಕ್ಕಂಥದ್ದು ಅದನ್ನು ನಾವು ಸರಿಯಾಗಿ ಕಂಡ್ಕೊಂಡಾಗಲೇ ಚೈತನ್ಯ ಪ್ರಭುಗಳ ನಿಜವಾದ ಕೃಪೆ ನಮಗೆ ಬರುತ್ತದೆ ಅಂಥ ಕೃಪೆಯನ್ನು ಭಗವಂತನ ಸ್ವರೂಪದಲ್ಲಿ ಇರತಕ್ಕಂಥ ಭಗವಂತನ ಅವತಾರವೇ ಆದಂಥ ಚೈತನ್ಯ ಪ್ರಭುಗಳು ನಮಗೆ ಕರುಣಿಸಲಿ ಅಂತ ಪ್ರಾರ್ಥಿಸಿಕೊಂಡು ಈ ಶಿಕ್ಷಾಷ್ಟಕನು ಶಿಕ್ಷಾಷ್ಟಕದ ಈ ಚಿಂತನೆಯನ್ನು ಇಲ್ಲಿಗೆ ನಾವು ಸಮಾಪ್ತಿಗೊಳಿಸೋಣ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು